ಒಂದೊಂದು ಗೀತೆಯ ಅಧ್ಯಾಯದ ಪಾರಾಯಣಕ್ಕೂ ಮಹತ್ತರವಾದಂತಹ ಫಲವನ್ನ ಪುಣ್ಯವನ್ನು ಅಲ್ಲಿ ಹೇಳಿದ್ದಾರೆ ಆದರೆ ಇದು ಸ್ವತಃ ಭಗವಂತನ ಬಾಯಿಂದ ಬಂದಂತಹ ಫಲಶೇತಿ ಅದು ಗೀತೆಯಲ್ಲಿ ಬೇರೆ ಯಾವ ಇದರಲ್ಲೂ ಅಲ್ಲ ಹೀಗಾಗಿ ನಾವು ಪ್ರಯತ್ನಪಟ್ಟು ಇದರ ಪಾರಾಯಣವನ್ನು ಮತ್ತು ಪ್ರತಿನಿತ್ಯವೂ ಅರ್ಥಾನುಸಂಧಾನವನ್ನು ಮಾಡಬೇಕಾಗಿ ವಿನಂತಿ ನಂತರ ನಾವು ಆರನೆಯ ಧ್ಯಾನ ಶ್ಲೋಕಕ್ಕೆ ಬರ್ತೇವೆ ಹೇಗೆ ಭಗವಂತ ಒಂದು ಮಹಾ ಯುದ್ಧದಲ್ಲಿ ಪಾಂಡವರನ್ನ ಅತ್ಯಂತ ಕಷ್ಟದಿಂದ ಕಾಪಾಡಿದ ಅವನು ಆ ಸಂಸಾರ ಅಂತಕ್ಕಂತಹ ಒಂದು ಸಾಗರದಲ್ಲಿ ಇರತಕ್ಕಂತಹ ಒಂದು ದೋಣಿ ಆ ದೋಣಿಯ ಬಿಕ ಅಂಬಿಗಾವು ಅದರ ಒಂದು ಕಲ್ಪನೆಯೆಲ್ಲ ಇಲ್ಲಿ ನಮಗೆ ಈ ಪ್ರಥಮ ಧ್ಯಾನ ಶ್ಲೋಕಗಳಲ್ಲಿ ಇಲ್ಲಿ ಹೇಳ್ತಾರೆ ಭೀಷ್ಮ ದ್ರೋಣತಟ ಜಯದ್ರಥ ಜಲ ಗಾಂಧಾರ ನೀಲೋಫಲ चल्यक ग्राहवती कृपेण वहनी वेला अश्वत्थाम वेलाकुला घोर मक दुर्योधना वर्तनी सोत्तीर्णा खलु पांडव रणनदी कईक अंदरे कृष्ण इले ಆದರೆ ಯಾಕೆ ಕೇಶವ ಅನ್ನುವಂತಹ ಶಬ್ದವನ್ನೇ ಬೆಳೆಸಿದ್ದಾರೆ ಅನ್ನುವುದು ಇನ್ನೂ ಸ್ವಾರಸ್ಯಕರ ಇಲ್ಲಿ ಕೊಟ್ಟಿರುವಂತಹ ಕಲ್ಪನೆ ಒಂದು ಭಯಂಕರವಾದಂತಹ ರಣನದಿಯ ಕಲ್ಪನೆ ಯುದ್ಧ ಅಂತಕ್ಕಂಥದ್ದೇ ಒಂದು ನದಿಯ ಕಲ್ಪನೆ ಈ ಸಮಸ್ತ ಯುದ್ಧದಲ್ಲಿ ಕೊನೆಗೆ ಬದುಕಿ ಉಳಿದವರು ಕೇವಲ ಹತ್ತು ಮಂದಿ ಏಳು ಜನರು ಪಾಂಡವರ ಕಡೆ ಮೂರೇ ಜನರು ಕೌರವರ ಇನ್ನು ಸಮಸ್ತ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಆ ಕುರುಕ್ಷೇತ್ರ ಅನ್ನುವಂತಹ ಧರ್ಮಕ್ಷೇತ್ರದಲ್ಲಿ ವಾಸ್ತವ ಈ ಪರಮಾತ್ಮ ಹೇಗೆ ಈ ಪಾಂಡವರನ್ನ ಕಾಪಾಡದ ಅನ್ನೋದಕ್ಕೆ ಇಲ್ಲಿ ಅತ್ಯಂತ ಒಂದು ಮಾರ್ಮಿಕ ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ ಸಂತರು ಈ ಒಂದು ಯುದ್ಧ ಅಂತಕ್ಕಂತಹ ಮಹಾನದಿಯಲ್ಲಿ ಎರಡು ಅತ್ಯಂತ ಗಟ್ಟಿಯಾದಂತಹ ದಡ ಆಚೆ ಈಗ ಹೋಗದಂತೆ ತಡೆಯುವಂತಹ ದಡಗಳಂತೆ ಹೇಳೋದು ಭೀಷ್ಮ ಮತ್ತು ದ್ರೋಣ ಇಬ್ರು ಮಹಾರಥಿಗಳು ನಾನು ಮುಂದೆ ಹೇಳ್ತೇನೆ ಮಹಾರಥಿ ಅಂದರೆ ಏನು ಅಥಿರಥಿ ಅಥಿರಥ ಅಂದರೆ ಏನು ರಥಿ ಅಂದರೆ ಏನು ಹೀಗೆ ಬೇರೆ ಬೇರೆ ಅದರಲ್ಲೂ ಕೂಡ ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಅವರಿಗೆ ಬಿರಿದಿತ್ತು ಈ ಇವರಿಬ್ರು ಮಹಾರಥಿಗಳು ಒಂದು ಕಡೆಯಲ್ಲಿ ಭೀಷ್ಮ ಇನ್ನೊಂದು ಕಡೆಯಲ್ಲಿ ದ್ರೋಣ ಇಬ್ಬರಿಗೂ ಕೂಡ ವಯಸ್ಸಾಗಿದೆ ಆದರೂ ಕೂಡ ಅವರ ಸಾಮರ್ಥ್ಯಕ್ಕೆ ಅವರ ಪೌರುಷಕ್ಕೆ ಆ ವಯಸ್ಸು ಅಡ್ಡ ಬರ್ತಾ ಇಲ್ಲ ಇಬ್ಬರಿಗೂ ಕೂಡ ನಾನೂರ ಮೇಲಾಗಿದೆ ಅದರಲ್ಲೇ ಬರ್ತದೆ ದ್ರೋಣಾಚಾರ್ಯರು ತೀರಿ ಹೋಗುವಾಗ ನಾನೂರ ಹತ್ರ ಅಲ್ಲಿ ಬೈತಾರೆ ಭೀಮತೆಯನ್ನು ಬೈತಾನೆ ಕೊನೆಯ ಅಶ್ವತ್ಥಾಮ ಹದಹ ಕುಂಜರಹ ಅಂತ ಭೀಮ ಒಂದು ಅಶ್ವತ್ಥಾಮ ಅನ್ನುವಂಥ ಆನೆಯನ್ನು ಹೊಡೆದು ಉರುಳಿಸಿ ಹೇಳ್ತಾನೆ ಅಶ್ವತ್ಥಾಮ ತತ್ತು ಅದರ ಹಿಂದಿನ ರಹಸ್ಯ ಏನು ಅಂತ ಹೇಳಿದ್ರೆ ದ್ರೋಣಾಚಾರ್ಯರ ಕೈಯಲ್ಲಿ ಎಲ್ಲಿ ತಂಕ ಶಸ್ತ್ರ ಇರ್ತದೆಯೋ ಅವರನ್ನ ಗೆಲ್ಲಕ್ಕೆ ಯಾವ ದೇವತೆಗಳಿಗೂ ಸಾಧ್ಯವಿಲ್ಲ ಇನ್ನು ಎಷ್ಟು ಅಕ್ಷೋಯಿ ಸೈನ್ಯ ಅವ್ರ ಮುಂದೆ ಇದ್ರು ಏನು ಪ್ರಯೋಜನ ಈಗ ಅವರು ಎಷ್ಟು ಭೀಕರವಾಗಿ ಯುದ್ಧ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದ್ರೋಣ ಪರ್ವದಲ್ಲಿ ಬರ್ತದೆ ನನಗೆ ಭೀಷ್ಮ ತೀರಿ ಹೋಗಿದ್ದಾನೆ ನಂತರ ಬರ್ತಕ್ಕಂಥವರೇ ಈ ದ್ರೋಣರು ಅವರಿಗೆ ಆ ಸೇನಾಪತ್ಯವನ್ನು ಹೋಟಿದ್ದಾರೆ ಎಷ್ಟು ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಇವರ ಎಷ್ಟೋ ಅಕ್ಷೋಯಿಣಿ ಸೈನ್ಯವನ್ನು ನಾಶ ಮಾಡ್ತಾ ಪಾಂಡವರ ಅಕ್ಷೋಯಿಣಿ ಸೈನ್ಯವನ್ನು ಕೃಷ್ಣ ನೋಡ್ದ ತುಂಬ ಕೋಪದಲ್ಲಿದ್ದಾರೆ ಅವನು ಹೇಳ್ತಾನೆ ಯುಧಿಷ್ಠನಿಗೆ ನೋಡು ನೀನು ನಾನು ಹೇಳು ಕೇಳು ಮೊದಲು ಇಲ್ಲದೆ ಹೋದರೆ ಇವತ್ತು ಮಧ್ಯಾಹ್ನದ ನಿಮ್ಮಲ್ಲಿ ಒಬ್ಬರು ಉಳಿಯಲಿಲ್ಲ ಅವನ ಮಾತು ಆಮೇಲೆ ಹೇಳ್ತಾನು ನೋಡು ಧರ್ಮ ನಿಮಗೊಬ್ಬನಿಗೆ ಎಲ್ಲ ಗೊತ್ತಿರೋದು ಧರ್ಮ ನನಗೂ ಗೊತ್ತಿರುತ್ತೆ ಆಪತ್ಕಾಲದಲ್ಲಿ ಪ್ರಾಣೋತ್ಕವನ ಕ್ರಮಣದ ಸಮಯದಲ್ಲಿ ಮತ್ತಿತರ ಕೆಲವು ಸಮಯದಲ್ಲಿ ಧರ್ಮಶಾಸ್ತ್ರ ಸುಳ್ಳನ್ನು ಹೇಳಿದ್ರೂ ಕೂಡ ಆ ಸುಳ್ಳಿಗೆ ಸತ್ಯದಷ್ಟೇ ಬೆಲೆ ಇದೆ ಅಂತ ಹೇಳ್ತದೆ ಹೀಗಾಗಿ ನೋಡಿ ರಹಸ್ಯ सूम्नेर कुर धर्म पालस यदर्भित अदूद है धर्म अद्क तैत्रीय शिष्य त्याभ्यास मुगसी गारह जीवन ನಂತರ ಗೃಹಸ್ಥನ ಆಗುವಕ್ಕಿಂತ ಮುಂಚೆ ಅವಭೃತ ಸ್ನಾನವನ್ನು ಮಾಡಿ ಹೋಗೋಕ್ಕಿಂತ ಮುಂಚೆ ಅದೊಂದು ವ್ಯಾಲಿಡೇಟ್ರಿ ಸೆರೆಮನಿ ಇರುತ್ತೆ ಕಾನ್ವೊಕೇಶನ್ ಸೆರೆಮನಿ ಅಂದ್ರೆ ಅವರಿಗೆ ಪದವಿಯನ್ನ ಇಟ್ಟು ನೀನು ಅಧ್ಯಯನವನ್ನು ಈಗ ಸಂಪೂರ್ಣವಾಗಿ ಮಾಡಿದ್ದೀಯಾ ಈ ವಿದ್ಯೆಯನ್ನ ನೀನು ಸಮಾಜದಲ್ಲಿ ಯಾವ ರೀತಿ ಬಳಸ್ಕೊಳ್ಬೇಕು ನೋಡಿ ಅದು ಗುರುಗಳು ಹೇಳಬೇಕಾಗತ್ತೆ ಅಂತ ಸುಮ್ಮನೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಕಾನ್ವೊಕೇಶನ್ ಮಾಡಿ ಬಿಟ್ಬಿಡೋದು ನೀನು ಹೇಗೆ ಬೇಕಾದ್ರೂ ರೀತಿಯಲ್ಲಿ ಬದುಕು ಅದಲ್ಲ गुर जवाबारी अलू कूड़े सत्यंव धर्मचर स्वाध्याय आमा प्रमद आचार्य प्रियंधन्य प्रजातंभे बी न धर्म विषय दी ऐनाद संशय नीना ಯಾರ ಜೀವನದಲ್ಲಿ ಧರ್ಮವನ್ನು ಅವರು ಆಚರಿಸುತ್ತಾರೆಯೋ ಹಾಗೆ ಅವರ ಜೀವನಕ್ಕೂ ಅವರು ಹೇಳಿದಂತಹ ಮಾತಿಗೂ ತಾಳೆಯಾಗುತ್ತದೆಯೋ ನೋಡಿ ಅಂತಹವರ ಮಾತನ್ನು ನಿನ್ನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಂಶಯವನ್ನು ನಿವಾರಿಸುವುದರಲ್ಲಿ ಕೇಳಿಕೊಂಡು ನೀನು ಅದೇ ರೀತಿಯಲ್ಲಿ ವರ್ತಿಸಬೇಕು ಇಷ್ಟು ಅಲ್ಲಿ ಹೇಳಲಾಗಿದೆ ಹಾಗೆಯೇ ಕುರುಡು ಕುರುಡಾಗಿ ಧರ್ಮವನ್ನು ವರ್ತಿಸುವುದು ಸಲ್ಲ ಯುಧಿಷ್ಠನಿಗೆ ಬುದ್ಧಿ ಹೇಳ್ತಾನೆ ಆದರೆ ಯುಧಿಷ್ಠರ ಹೇಳ್ತಾ ಇಲ್ಲ ಅಯ್ಯೋ ಸುಳ್ಳು ಹೇಳಬೇಕೆಂದು ಆಗ ಭೀಮಸೇನ ಅವನೇನು ಮಾಡ್ತಾನೆ ತಮ್ಮ ಸೈನ್ಯದಲ್ಲೇ ಇದ್ದಂತಹ ಒಂದು ಆನೆ ಒಬ್ಬ ರಾಜನಿಗೆ ಸೇರಿದಂತಹ ಮಹಾ ಬಲಶಾಲಿಯಾದಂತಹ ಆನೆಯನ್ನು ಉರುಳಿಸಿ ಆದರೆ ಹೆಸರು ಅಶ್ವತ್ಥಾಮ ಅಂತ ಜೋರಗೆ ದೂರದಿಂದ ಕೂಪ್ಕೊಳ್ತಾನೆ ಅಶ್ವತ್ಥಾಮೋಹದ ಕುಂಜರಹ ಅಂತೂ ಹೇಳ್ತಾನೆ ದೂರದಲ್ಲಿ ಆ ಕುಂಜರಹ ಅನ್ನುವಂತಹ ಇದನ್ನ ನಿಧಾನ ಹೇಳ್ತಾನೆ ಇಲ್ಲಿ ಎರಡು ಬಾರಿ ಇದನ್ನು ಉತ್ತರಿಸಲಾಗಿದೆ ಕೇವಲ ನಾವು ಕೇಳಿರುವುದು ಕಥೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅದನ್ನ ಯುಧಿಷ್ಠಿರ ಮಾತ್ರ ಹೇಳುವುದ ಕೇವಲ ಯುಧಿಷ್ಠಿರ ಮಾತ್ರ ಹೇಳುದಲ್ಲ ಮೊಟ್ಟ ಭೀಮ ಹೇಳ್ತಾನೆ ಭೀಮ ಹೇಳಿದ್ರು ಕೂಡ ದ್ರೋಣ ತನ್ನ ಕೈಯಲ್ಲಿರುವಂತಹ ಶಸ್ತ್ರವನ್ನು ಬಿಡುವುದೇ ಇಲ್ಲ ಯಾಕೆ ಅಂದರೆ ಅವನಿಗೆ ದೀಮನ ಮಾತಿನಲ್ಲಿ ವಿಶ್ವಾಸವಿಲ್ಲ ಇನ್ನು ಯುದ್ಧ ಮಾಡ್ತಾನ ಎಲ್ಲ ಋಷಿಗಳು ಬಂದಿದ್ದಾರೆ ದೇವತೆಗಳು ಬಂದಿದ್ದಾರೆ ಇವನು ಘೋರ ಯುದ್ಧವನ್ನು ನೋಡಲಿಕ್ಕೆ ಅಲ್ಲಿ ಬರುತ್ತೆ ಪರಶುರಾಮ ಹೆಮದಗ್ನಿ ವ್ಯಾಸರು ಅತ್ರಿ ಎಲ್ಲ ಋಷಿಗಳು ಬಂದು ಏನಯ್ಯ ನೀನು ನೀನು ಬ್ರಾಹ್ಮಣನಾಗಿ ಕ್ಷತ್ರಿಯ ರೀತಿಯಲ್ಲಿ ಇದನ್ನು ಹಿಡ್ಕೊಂಡು ಎಂತಹ ನೀಚ ಕೃತ್ಯವನ್ನು ಮಾಡ್ತಾ ಇದೆಯಲ್ಲ ಕೇವಲ ಹೊಟ್ಟೆ ಹೊರಕೊಳ್ಳಲಿಕ್ಕೋಸ್ಕರ ನಿನಗೆ ನಾಚಿಕೆ ಆಗುದಿಲ್ವಾ ಅಂತ ಚೆನ್ನಾಗಿ ಬೈತಾರೆ ಮೊದಲು ಶಸ್ತ್ರವನ್ನು ಬಿಡು ಇವತ್ತು ನೀನು ಬ್ರಹ್ಮಲೋಕಕ್ಕೆ ಬರಬೇಕಾಗಿದೆ ಅಂತ ಅವರಾಗಲೇ ಇದನ್ನು ನುಡಿದು ಬಿಡ್ತಾರೆ ಶಸ್ತ್ರ ಸಂನ್ಯಾಸವನ್ನು ಮಾಡು ಮಾಡಿ ಯೋಗದಲ್ಲಿ ನಿನ್ನ ಶರೀರವನ್ನು ಬಿಡು ಬಾ ನಮ್ಮ ಜೊತೆಗೆ ಅಂತ ಬ್ರಹ್ಮವೇತ್ತ ಬ್ರಹ್ಮವೇತನಾಗಿಯೂ ಕೂಡ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ನಾಚೇ ಇರುವುದಿಲ್ಲ ನಿನಗೆ ಆದರೆ ಅವನಿಗೆ ಇನ್ನೂ ರೋಷ ಯಾಕೆ ಅಂದ್ರೆ ಇದನ್ನು ಬೇರೆ ಕೇಳ್ಬಿಟ್ಟಿದ್ದಾನ ಅಶ್ವತ್ಥಾಮು ಹತಃ ಅಂತ ಒಂದು ಕಡೆ ಭಯಂಕರ ಕೋಪ ಇಡೀ ಪಾಂಡವರ ಪಾಂಡವರನ್ನ ಕೇಳುತ್ತೇನೆ ಅಂತ ದುರ್ಯೋಧನ ಮಾತುಕೊಟ್ಟಿದ್ದಾನು ಇನ್ನೊಂದು ಕಡೆ ದುಃಖ ಶೋಕ ಯಾಕೆಂದ್ರೆ ಆ ಶೋಕ ಸರಿಯಾದ ಜ್ಞಾನದಿಂದ ಬಂದಿಲ್ಲ ಸಂಶಯದಿಂದ ಬಂದಿದೆ ಅಲ್ಲಿ ಅವನು ನಂಬ್ತಾ ಇಲ್ಲ ಆ ಮಾತನ್ನು ದೀಪತೆ ಎಂದ ಆದರೂ ಕೂಡ ಹೌದೋ ಇಲ್ವೋ ಅಂತ ಎರಡೂ ಇದೆ ಆ ನ್ಯೂಸು ಸರಿಯೋ ತಪ್ಪೋ ಅಂತ ಆ ಸರಿಯೋ ಅನ್ನೋದ್ರಲ್ಲಿ ಶೋಕ ಇದೆ ತಪ್ಪೋ ಅನ್ನೋದ್ರಲ್ಲಿ ಅವನಿಗೆ ಆ ಕೋಪದಿಂದ ಅವನು ವರ್ತಿಸ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ಅವನು ಇನ್ನು ಹೋರಾಡಬೇಕಾದ್ರೆ ಕೃಷ್ಣ ಹೇಳ್ತಾನೆ ಯುಧಿಷ್ಠನಿಗೆ ನೀನು ಹೇಳ್ಬೇಕೀಗ ಅಂತ ಆಗ ಅವನು ಹೇಳ್ತಾನೆ ಎಲ್ಲಿಯವರೆಗೆ ನಾನು ನನ್ನ ಮಗನ ಸಾವಿನ ಸುದ್ದಿಯನ್ನ ಧರ್ಮಿಷ್ಠನಾದಂತಹ ಹುಟ್ಟಿನಲ್ಲಿನಿಂದ ಯಾರೂ ಕೂಡ ಸುಳ್ಳನ್ನೇ ಹೇಳ್ತಾ ಇರಲಿಲ್ಲವೋ ಅಂತಹ ಯುಧಿಷ್ಠಿರನ ಬಾಯಿಯಿಂದ ಕೇಳ್ತೇನೆಯೋ ಅವಾಗ ನಾನು ಶಸ್ತ್ರವನ್ನು ತ್ಯಾಗ ಮಾಡ್ತೇನೆ ಈಗ ಯುಧಿಷ್ಠಿರನ್ಗೆ ಏನ್ಮಾಡೋದು ಅಂತ ಕೊನೆಗೂ ಇವರೆಲ್ಲ ಚೆನ್ನಾಗಿ ಹೇಳಿದ ಮೇಲೆ ಬುದ್ಧಿ ಹೇಳಿದ ಮೇಲೆ ಅವನು ಕೂಡ ಹೇಳ್ಬಿಡ್ತಾನೆ ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳಿ ಪುಂಜರಹ ಅಂತ ನಿಧಾನ ಕೇಳ್ತಾನೆ ಹೇಳ್ದಂಗೂ ಇರಬೇಕು ಹೇಳದೇ ಇದ್ದಂಗೂ ಇರಬೇಕು ಆದರೆ ಅವನ ಮನಸ್ನಲ್ಲಿ ಇದೆ ನಾನು ಸುಳ್ಳೆ ಹೇಳಿದ್ದೇನೆ ಅಂತ ಯಾವಾಗ ಅವನು ಆ ರೀತಿಯಲ್ಲಿ ಹೇಳ್ತಾನೋ ಇಲ್ಲಿ ಗಮನಿಸ್ಬೇಕು ನೀವು ಇಲ್ಲಿಯವರೆಗೆ ಯುಧಿಷ್ಠಿರನ ರಥ ಯುಧಿಷ್ಠಿರ ಎಲ್ಲೆ ಇಲ್ಲಿಯವರೆಗೆ ಜೀವನದಲ್ಲಿ ಜೀವನದ್ದಪ್ಪು ಯುಧಿಷ್ಠಿರ ರಥದ ರಥದ ಮೇಲೆ ಸಂಚರಿಸ್ತಾ ಇದ್ದಾಗ ಎಲ್ಲ ಸಾಮಾನ್ಯ ಜನರ ರಥಗಳು ಅವರ ಚಕ್ರಗಳು ಭೂಮಿಯ ತಾಳ್ಕೊಂಡು ಹೋಗ್ತಾ ಇದ್ದವು ಆದರೆ ಯುಧಿಷ್ಠಿರನ ರಥ ಯಾವಾಗಲೂ ಭೂಮಿಯಿಂದ ನಾಲ್ಕು ಅಂಗುಲ ಮೇಲ್ದ ಮೇಲಿ ಗಾಳಿಯಲ್ಲಿ ಅವನು ಆ ರೀತಿ ಹೇಳಿಟ್ಟೆ ತಡ ದಸಕ್ ಅಂತ ಅದು ಸಾಮಾನ್ಯ ಜನರಂತೆ ಅದು ಕೂಡ ಆ ಚಕ್ರಗಳು ಭೂಮಿಯನ್ನು ಸ್ಪರ್ಶ ಮಾಡ ಅಂತ ಬರುತ್ತೆ ಸರಿ ಅದೇನೋ ಆಯ್ತು ಈ ಕೆಲಸ ಆಯ್ತಲ್ಲ ನಂತರ ದೃಶ್ಯದ್ಯುಮ್ನು ಅನ್ನುವಂತಹ ಕೃಷ್ಣದ್ಯುಮ್ನ ಅಂದ್ರೆ ಧ್ರೂಪದ ಮಗ ಅವನ ಮೂಲಕವಾಗಿ ಈ ದ್ರೋಣ ಅಂತಕ್ಕಂಥ ಒಂದು ದಡವನ್ನು ಕೊಚ್ಚಿ ಕೆಡುತ್ತಾನೆ ಕೃಷ್ಣ ಯಾರು ಕೈವರ್ತಕ ಅಂಬಿಗ ಅಂತ ಕೈವರ್ತಕ ಅಂದ್ರೆ ಅಂಬಿಗ ಅಂತ ಒಂದು ದಡ ಹೋಯ್ದ ಅದಕ್ಕಿಂತ ಮುಂಚೆ ಇನ್ನೊಂದು ದಡ ಇತ್ತು ಮಹಾದಡ ಶುರುವಾಗಿದ್ದ ಯುದ್ಧ ಅದರಿಂದ ಭೀಷ್ಮ ಅವನ ಹೆಸರಿಗೆ ತಕ್ಕಂತೆ ಅವನ ಪೌರುಷ ವಯಸ್ಸು ಆರುನೂರು ಏಳ್ನೂರು ವರ್ಷ ಆಗಿದ್ರು ಕೂಡ ಅಲ್ಲಿ ಬರುತ್ತೆ ಹದಿನಾರು ವರ್ಷದ ಯುವಕನಂತೆ ಅವನು ಅಲ್ಲಿ ಹೋರಾಡ್ತಾ ಇದ್ದರಲ್ಲಿ ಒಂದೊಂದು ಬಾಣದಿಂದ ಎಷ್ಟೊಂದು ಪಾಂಡವರನ್ನ ಪಾಂಡವರ ಪಕ್ಷದ ಸೈನಿಕರನ್ನ ಅವರ ತಲೆಯನ್ನು ಉರುಳಿಸ್ತಾ ಇದ್ದಾನೆ ಘೋರವಾಗಿ ಆದರೆ ತಮಾಷೆ ಏನಪ್ಪಾ ಅಂತ ಹೇಳಿದ್ರೆ ಹಿಂದಿನ ದಿವಸ ರಾತ್ರಿ ಬಿಡಾಡದಲ್ಲಿದ್ದಾಗ ಶ್ರೀ ಕೃಷ್ಣ ಯುದಿಷ್ಠರನ್ನು ಜೊತೆಗೆ ಹಾಕೊಂಡು ಹೋಗಿ ಅವರನ್ನ ಕೇಳ್ತಾನೆ ತಮ್ಮನ್ನು ಸೋಲಿಸುವುದು ಹೇಗೆ ತಮ್ಮನ್ನು ಯುದ್ಧ ಭೂಮಿಯಲ್ಲಿ ಕೆಡುವುದು ಹೇಗೆ ಅಂತ ಹೇಳಿದಾಗ ಭೀಷ್ಮ ಆ ರಹಸ್ಯವನ್ನು ಕೂಡ ಕೇಳಿಬಿಡ್ತಾನೆ ಬಾಯಿಯಲ್ಲಿ ಆ ಮೋಹ ಇತ್ತಲ್ಲ ಯುಧಿಷ್ಠರ ಮೇಲೆ ಪಾಂಡವರ ಮೇಲೆ ಮಮಕಾರ ಯಾಕೆಂದ್ರೆ ಧರ್ಮಿಷ್ಠರವರು ಹೇಳ್ತಾನೆ ನಾನು ಶಿಖಂಡಿ ಎದುರೋರಿಗೆ ಯುದ್ಧ ಮಾಡೋದಿಲ್ಲ ಯಾವಾಗ ಶಿಖಂಡಿ ನನ್ನ ಎದುರು ನಿಲ್ತಾನೋ ನಾನು ಶಸ್ತ್ರಸನ್ಯಾಸ ಮಾಡ್ತೇನೆ ಸೀಕ್ರೆಟ್ ಸಿಕ್ಬಿಟ್ಟು ಕೃಷ್ಣ ಅರ್ಜುನನ ರಥದಲ್ಲಿ ತನ್ನ ರಥದಲ್ಲಿ ಅರ್ಜುನನ ಮುಂದೆ ಶಿಖಂಡಿಯನ್ನು ಇಟ್ಟು ಹಿಂದೆ ಅರ್ಜುನ ಇರ್ತಾನೆ ಹೋಗ್ತಾನೆ ಎದುರು ನಿಲ್ತಾನೆ ಸೀಕ್ರೆಟ್ ಅವನು ಬಿಟ್ಬಿಟ್ಟ ಶಸ್ತ್ರವನ್ನು ಬಿಟ್ಬಿಟ್ಟು ಬಿಟ್ಟಾಗ ಅರ್ಜುನನ್ಗೆ ಹೊಡಿಯೋದೋ ಬೇಡುವ ಹೊಡಿಯೋದೋ ಬೇಡುವ ಅಂತ ಯಾಕೆ ಅಜ್ಜ ಹೇಗೆ ಹೊಡಿಯೋದು ಹೇಳ್ತಾನೆ ಕೃಷ್ಣ ಹೊಡಿ ಅಂತ ಅವನು ಈ ಅಲ್ಲಿ ತನಕ ಗೀತೆ ಓದಿದ್ದು ಏನಕ್ಕೆ ಬಂದೆ ಈಗ ನಾವು ಕೇಳುವುದು ಏನಕ್ಕೆ ನಾವು ಗೀತೆಯನ್ನು ಓದ್ ಓದುವುದು ಯಾಕೆ ಆ ಕರ್ತವ್ಯ ಪ್ರಜ್ಞೆ ಅದನ್ನು ಮರಿಬಾರ್ದು ನನ್ನ ನನ್ನ ಧರ್ಮ ಏನು ನನ್ನ ಕರ್ತವ್ಯ ಏನು ಅದರಲ್ಲಿ ಯಾವ ರಿಲೇಶನ್ ಇಲ್ಲ ಯಾವ ಇದು ಇಲ್ಲ ಅಲ್ಲಿ ಕೇವಲ ಭಗವಂತನ ಅರ್ಪಣ ಬುದ್ಧಿಯಿಂದ ನನ್ನ ಸ್ವಧರ್ಮವನ್ನು ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ನಾನು ಮಾಡ್ತಕ್ಕಂಥ ಎಲ್ಲವೂ ಕೂಡ ಮೋಹದಿಂದ ಪ್ರೇರಿತವಾಗಿ ಅಲ್ಲ ಪ್ರತಿಯೊಂದು ಕೂಡ ಭಗವಂತನ ಪಾದಕ್ಕೆ ಅರ್ಪಣವಾಗ್ತಕ್ಕಂಥದ್ದು ಬೆಳಿಗ್ಗೆ ಹೇಳುವುದರಿಂದ ರಾತ್ರಿ ಮುಲಗೋ ತನಕ ಕೂಡ ನಾನು ಮುಂದೆ ಬರ್ತೇನೆ ಶ್ರೀಕೃಷ್ಣ ಹೇಗೆ ಅಂತಹ ದೊಡ್ಡ ಫಿಲಾಸಫಿಯನ್ನ ಪಡೆದ ಅವನು ಗುರುಗಳು ಯಾರು ಅನ್ನೋದು ಗೊತ್ತಾಗುತ್ತದೆ ಹೀಗೆ ಅರ್ಜುನ ಬಾಣವನ್ನು ಹೊಡಿತಾನೆ ಭೀಷ್ಮನನ್ನ ಉರುಳಿಸ್ತಾನೆ ಆದ್ರೂ ಕೂಡ ಭೀಷ್ಮ ಪ್ರಾಣ ಹೋಗುವುದಿಲ್ಲ ಯಾಕೆ ಅಂದ್ರೆ ಅವನು ಸ್ವೇಚ್ಛಾಮರಣಿ ಅವನಿಗೆ ಅವನ ತಂದೆಯಿಂದ ಹೊರ ಬಂದಿರುತ್ತೆ ಸ್ವೇಚ್ಛಾಮರಣಿಯನ್ನು ನೀನು ಇಷ್ಟಪಟ್ಟಾಗ ನಿನ್ನ ಪ್ರಾಣ ಉತ್ಕ್ರಮಣವಾಗುತ್ತೆ ಕೊನೆಗೆ ಅದು ರಥಸಪ್ತಮಿಯ ದಿವಸ ಅವನ ಪ್ರಾಣ ಹೋಗುತ್ತೆ ಅಂತ ಹೇಳಿ ಬರುತ್ತೆ ಇನ್ನೊಂದು ದಡವನ್ನ ಶಿಖಂಡಿ ಆ ಯೋಧ ಅವನನ್ನ ಇಟ್ಟು ಅರ್ಜುನನ ಮೂಲಕ ಹೊಡೆಸಿ ಆ ದಡವನ್ನು ಉರುಳಿಸಿದ ಕೃಷ್ಣ ಜಯತ್ರತ ಜಲ ಇನ್ನೊಂದು ಮಹಾ ನೀರು ಯಾವುದಾದ್ರೂ ಜಯತ್ರತ ಅನ್ನುವಂತಹ ನೀರು ಆ ನೀರನ್ನು ಕೂಡ ಅರ್ಜುನನಿಂದಲೇ ಭೇದಿಸಿದ್ದ ಅವನು ಮಾಡಿರುವ ಅತ್ಯಾಚಾರ ಅಷ್ಟಿಷ್ಟೇ ಜಯದ್ರತ ಎಷ್ಟು ದ್ರೌಪದಿಯ ಅಪಹರಣ ಮಾಡ್ತಾನೋ ಇವರೆಲ್ಲ ಕಾಮ್ಯಕ್ಕೆ ಇರಬೇಕಾದ ಇರಬೇಕು ಆಗ ಅವನಿಗೆ ಅವಮಾನವಾಗಿರುತ್ತೆ ಹೇಗೆ ಅಂತ ಹೇಳಿದ್ರೆ ಭೀಮಾ ಮತ್ತು ಅರ್ಜುನರು ಅಟ್ಟಿಸ್ಕೊಂಡು ಹೋಗಿ ಅವನ್ನ ಹಿಡಿದು ಬಂಧಿಸಿ ಮರ ಕಟ್ಟಾಕಿ ಅವನ ಮೀಸೆಯನ್ನು ತಲೆಯನ್ನು ಬೋಡಿಸಿ ಕಳಿಸಿರ್ತಾನೆ ಹೋಗು ನಿನ್ನ ಊರಿಗೆ ಇದೇ ರೀತಿ ಹೋಗು ಅಷ್ಟು ಅವಮಾಂತನಾಗಿ ಅವನು ನಂತರ ಗಂಗೆಯ ತೀರದಲ್ಲಿ ಬಂದು ಶಿವನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡಿತಾನ ನಾನು ಹೇಗಾದರೂ ಮಾಡಿ ಪಾಂಡವರನ್ನು ನಾಶ ಮಾಡಬೇಕು ಅಂತಹ ವರವನ್ನು ಕೊಡು ಅಂತ ಆಗ ಶಿವ ಅವನು ಹೇಳ್ತಾನೆ ಮಗು ಅದನ್ನು ಸಾಧ್ಯವಿಲ್ಲ ಅರ್ಜುನ ಯಾರನ್ನು ತಿಳ್ಕೊಂಡೆ ಕೃಷ್ಣ ಯಾರನ್ನು ಕೇಳ್ಕೊಂಡೆ ಹಿಂದೆ ಸತ್ಯಯುಗದಲ್ಲಿ ಯಾರು ಇಬ್ಬರು ಸನಾತನ ಋಷಿಗಳಾದಂತಹ ನರ ಮತ್ತು ನಾರಾಯಣ ಅವರಿದ್ರು ಅವರೇ ನಿನ್ನ ಮುಂದೆ ಇರ್ತಕ್ಕಂತಹ ಅರ್ಜುನ ಮತ್ತೆ ಕೃಷ್ಣರು ಹೀಗಾಗಿ ಅದು ಸಾಧ್ಯವಿಲ್ಲ ಅಂತ ಹೇಳಿ ಇವನು ಕೊನೆಯಲ್ಲಿ ಹೇಗಾದ್ರೂ ಮಾಡಿ ವರವನ್ನ ಪಡಿತಾನೆ ಈ ಹತ್ರ ಕೊಡು ಆ ಹತ್ರ ಕೊಡು ಅಂತ ಹೇಳಿ ನಂತರ ಅಭಿಮನ್ಯುವನ್ನ ಮೋಸದಿಂದ ಕೊಲ್ಲುವಂತಹ ಒಂದು ಷಡ್ಯಂತ್ರದಲ್ಲಿ ಜಯದ್ರತನ ಪಾಲು ಮೇಲು ಹೀಗಾಗಿ ಇದು ಅರ್ಜುನ ತಲೆಯಲ್ಲಿರುತ್ತೆ ಅವನು ಅತ್ಯಂತ ಕ್ರೋಧದಿಂದ ನಾನು ಈ ಜಯದ್ರತ ನಾಶ ಮಾಡಲೇಬೇಕು ಅಂತ ಇರ್ತಾನೆ ಒಂದಿಷ್ಟು ಬೆಲೆ ಹಾಕೊಂಡಿರ್ತಾನೆ ಹಿಂದೂ ಸೂರ್ಯಾಸ್ತದ ಈ ಜಯದ್ರದ ಒಂದು ನಾನು ಉರುಳಿಸ್ದೇ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಅರ್ಜುನ್ ಅವರು ಹೇಗೆ ಇಮೋಷನಲ್ ಆಗಿಬಿಡ್ತಾರೆ ಅಂತ ಹೇಳಿದ್ರೆ ಹೇಗೆಗೂ ಪ್ರತಿಜ್ಞೆಯನ್ನು ಮಾಡಿ ಹಿಂದೂ ಮುಂದೆ ನೋಡದೆ ಕೊನೆಗೆ ಅದು ಕಷ್ಟ ಕೃಷ್ಣನಿಗೆ ಸರಿ ಈಗ ಹೇಗೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಅವನು ಎಲ್ಲರ ಎದುರಿಗೆ ಪ್ರತಿಜ್ಞೆ ಮಾಡಿದ್ದಾನೆ ಗೌರವರ ಎದುರುಗಡೆ ಜಯದ್ರತನ ಅವನು ಕೊಲ್ಲದೆ ಹೋದ್ರೆ ಅರ್ಜುನ ಕರ್ಕೊಗ್ತಾನೆ ಆತ್ಮಹತ್ಯೆ ಮಾಡಿಕೊಡ್ತಾನೆ ನಂತರ ಪಾಂಡವರನ್ನು ಗೆಲ್ಲುವುದು ಅತ್ಯಂತ ಸುಲಭ ನೀರ್ಪುರ್ಣ ಹಾಗೆ ಹೇಗಾದ್ರೂ ಮಾಡಿ ಇವತ್ತು ಜಯದ್ರತನ ಕಾಪಾಡಬೇಕು ಅಂತ ಹೇಳಿ ವ್ಯೂಹವನ್ನು ರಚನೆ ಮಾಡ್ತಾರೆ ಇವರು ಕೂಡ ಅನೇಕ ಪ್ರಯತ್ನವನ್ನು ಮಾಡ್ತಾರೆ ಏನು ಮಾಡಿದ್ರೂ ಆಗುವುದಿಲ್ಲ ಇನ್ನೇನು ಸೂರ್ಯಾಸ್ತ ಆಗುತ್ತೆ ಅನ್ಬೇಕಾದ್ರೆ ಅರ್ಜುನ ಹತಾಶನಾಗಿರಬೇಕಾದ್ರೆ ವ್ಯೂಹ ಭೇದಿಸ್ತೇ ಇರಬೇಕಾದ್ರೆ ಕೃಷ್ಣ ಪರಮಾತ್ಮ ಒಂದು ಷಡ್ಯಂತ್ರವನ್ನು ಮಾಡ್ತಾನ ತನ್ನ ಸುದರ್ಶನ ಚಕ್ರವನ್ನ ಸೂರ್ಯನಿಗೆ ಅಡ್ಡನ ಅಡ್ಡವಾಗಿ ಇಟ್ಟು ಕತ್ಲಾಯಿತು ಅನ್ನುವ ರೀತಿಯಲ್ಲಿ ಎಲ್ಲರಿಗೆ ಒಂದು ಭ್ರಮೆಯನ್ನು ಹುಚ್ಚಿಸ್ತಾ ಎಲ್ರೂ ಈಗ ಇನ್ನಾಯ್ತು ಇನ್ನು ಅರ್ಜುನ ಇನ್ನು ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅಗ್ನಿ ಪ್ರವೇಶ ಮಾಡಬೇಕು ಅನ್ನುವಂಥ ನಿಶ್ಚಯಿಂದ ವ್ಯೂಹವನ್ನು ಸೆಳೆದಾಗ ಪುನಃ ಅವನ ಸುದರ್ಶನ ಚಕ್ರ ವಾಪಸ್ ಬರುತ್ತೆ ನೋಡ್ತಾರೆ ಇನ್ನೂ ಸಮಯವಿದೆ ಅರ್ಧ ಗಂಟೆ ಸಾಕು ಅರ್ಜುನಿಗೆ ಅಷ್ಟೇ ಮುಗಿಸ್ಬಿಟ್ಟ ಜಯದ್ರಥನನ್ನ ಹೇಗೆ ಮುಗಿಸ್ತಾನೆ ಅವನ ತಲೆಯನ್ನ ಕತ್ತರಿಸಿ ಅವನ ತಲೆ ಹೋಗಿ ಅವನ ತಂದೆಯ ತೊಡೆ ಮೇಲೆ ಬಿಡಬೇಕು ಯಾಕೆ ಜಯದ್ರತನ ತಂದೆ ಯಾವ ರೀತಿ ಹೊರವನ್ನ ಪಡೆದಿದ್ದ ಅಂತ ಹೇಳಿದ್ರೆ ತನ್ನ ಮಗ ಅಜರಾಮರವಾಗಬೇಕು ಅಂದ್ರೆ ಯಾರು ನನ್ನ ಮಗನ ತಲೆಯನ್ನು ಉರುಳಿಸುತ್ತಾರೆಯೋ ಅವರ ತಲೆ ಹೊರಾಗಬೇಕು ಅದನ್ನು ಹೇಳ್ಕೊಡ್ತಾನೆ ಕೃಷ್ಣ ಅವನಿಗೆ ಆ ಜನ್ಮರಹಾಸಗಳೆಲ್ಲ ಗೊತ್ತಿತ್ತು ಅವನು ಈ ತಲೆ ಎಲ್ಲಿ ಹೋಗಿ ಬಿಡಬೇಕು ಅವರ ತಂದೆಯ ತೊಡೆ ಮೇಲೆ ಹೋಗಿ ಬಿಡಬೇಕು ಯಾಕೆಂದ್ರೆ ಲೋಕಕಂಟಕನ ಸೃಷ್ಟಿ ಮಾಡಿ ತನ ತಂದೆ ತಾನ ಸರಿ ಅದು ಹೋಗಿ ಬಿತ್ತು ಅವನು ತಲೆ ಒಡೆದು ಹೋಯ್ತು ಅದು ಬರುತ್ತೆ ಹೀಗೆ ಈ ಜಯತ್ರದ ಈ ನೀರನ್ನು ಕೂಡ ಒಣಗಿಸಿ ಅರ್ಜುನನ ಮೂಲಕ ಕೃಷ್ಣ ಪರಮಾತ್ಮ ಗಾಂಧಾರ ನೀಲೋಫಲ ಗಾಂಧಾರ ನೀಲೋಪಲ ಗಾಂಧಾರ ಅಂದರೆ ನಮ್ಮ ಈಗಿನ ಕಾಲದಂತೂ ಹೇಳೋದೇ ಬೇಡ ತಾಲಿಬಾನ್ ಕೊಟ್ಟಿರುವಂತಹ ಜಾಗ ಗಾಂಧಾರ ಅದು ಕರಿ ಬಂಡೆ ಅಂತ ಯಾವ ರೀತಿಯಲ್ಲಿ ಈ ಮಹಾ ಮಧ್ಯದಲ್ಲಿ ಹೋಗ್ತಾ ಇರುವಂತಹ ಬಂಡೆ ಎತ್ತಿರ ತಪ್ಪಿದ್ರೆ ಚೂರು ಚೂರು ಮಾಡ್ತದ ದೋಣಿಯನ್ನ ಆ ರೀತಿ ಇವರನ್ನು ಚೂರು ಮಾಡುವಂತಹ ಅದು ಗಾಂಧಾರ ಶಕುನಿ ಅವನ ಆದೇಶ ಸಹದೇವನ ಮೂಲಕ ಅವನನ್ನ ಕೆಡುತ್ತಾನ ಕೊಲಿಸ್ತಾನ ಶಲ್ಯ ಗ್ರಾಹವತಿ ಅದರಲ್ಲಿ ಇನ್ನೊಂದಿದೆ ಒಂಥರ ತಿಮಿಂಗ್ಲ ಗ್ರಾಹವತಿ ಅಂತ ಶಲ್ಯ ಅನ್ನುವಂತ ಯುಧಿಷ್ಠಿರನ ಸೋದರಮಾವನಿ ಅಂತ ಏನಾಗ್ಬಿಡುತ್ತೆ ಶಲ್ಯ ಪಾಂಡವರ ಸಪೋರ್ಟಿಗೆ ಅಂತ ಹೇಳಿ ಬರ್ತಾ ಅವನಿಗೆ ಗೊತ್ತಿಲ್ಲ ಯಾವುದೋ ಒಂದು ಬರ್ತಾನೆ ಅಲ್ಲಿ ಚೆನ್ನಾಗಿ ಆತಿಥ್ಯವನ್ನು ಅವರು ಕೊಡ್ತಾರೆ ಹೊರಗಡೆ ಬಂದು ನೋಡುವಾಗ ದುರ್ಯೋಧನ ಹೇಗಿತ್ತು ನಮ್ಮ ಆತಿಥ್ಯ ಅಂತ ಕೇಳ್ತಾನೆ ಅವನಿಗೆ ಆಗ ತಾನು ಮೋಸ ಹೋದೆ ಅಂತ ಗೊತ್ತಾಗ್ಬಿಡುತ್ತೆ ಇನ್ಯಾವ ವಿಧಿ ಇಲ್ಲದೆ ದುರ್ಯೋಧನ ಪಕ್ಷವನ್ನ ಅವನು ವಹಿಸಿಕೊಳ್ತಾನೆ ಆದರೆ ವಿಚಿತ್ರವೆಂಬಂತೆ ಅದು ಆ ಪರಮಾತ್ಮ ಪ್ರೇರಣೆ ಎಂಬಂತೆ ಕರ್ಣನ ಸಾರಥಿಯಾಗಿ ಬರಬೇಕಾಗತ್ತೆ ಶಲ್ಯನಿಗೆ ಯಾರ ಸಾರಥಿಯಾಗುವುದು ಸಾರ್ಥಿಯ ಸಾರ್ಥಿಯ ಕೆಲಸ ಅಂತ ಹೇಳಿದ್ರೆ ಅಂಥ ದೊಡ್ಡ ಯೋಧ ಅವನು ಶಲ್ಯ ಮಹಾರಥಿ ಆ ಮಹಾರಥಿಗೆ ನೀನು ಸಾರ್ಥಿಯಾಗು ಅಂತ ಹೇಳಿದ್ರೆ ಕೃಷ್ಣನಿಗೆ ಹೇಳಿದ್ರೆ ಪಾಪ ಅವನು ತಕ್ಷಣ ಒಗ್ಬಿಡ್ತಿಲ್ಲ ಆದರೆ ಶಲ್ಯನಿಗೆ ಸಾರ್ಥಿಯಾಗುವಂಥ ತಕ್ಷಣ ತುಂಬ ಕೋಪ ಬಂತು ಆದರೂ ತುರ್ಯೋಧನ ಹೇಳಿದ್ದಾನೆ ಕಟ್ಟಿ ಬಿದ್ದಿದ್ದೇನೆ ಅಂತ ಹೇಳಿಬಿಟ್ಟು ಒಪ್ಕೊಂಡೇನೂ ಒಪ್ಕೊಂಡ ಆದರೆ ನಿರಂತರವಾಗಿ ಸಾರ್ಥಿಯಾಗಿದ್ದಾಗ ಕರ್ಣನನ್ನ ಹೀ ಆಳ್ತಿ ಅವನ ತೇಜೋದೇ ಅರ್ಧ ಸಾಯಿಸಿಬಿಟ್ಟ ಕರ್ಣ ಕರ್ಣನ ಅವಮಾನ ಮಾಡಿ ಮಾಡಿ ಅವನ ಶಕ್ತಿಯನ್ನ ಹಾಸ ಮಾಡ ಇಂತಹ ಶಲ್ಯ ಅನ್ನುವಂತಹ ಮಹಾ ಸಿಮಿಂಗ್ಲವನ್ನ ಯುಧಿಷ್ಠಿರನ ಮೂಲಕ ಭರ್ಜಿಯ ಯುದ್ಧದಲ್ಲಿ ಸಾಯಿಸುತ್ತ ಕೊಲ್ಲಿಸುತ್ತಾನೆ ಕೃಷ್ಣ ಪರಮಾತ್ಮ ಕೃಪೇಣಿ ಕೃಪಾ ಅನ್ನುವಂತಹ ಇನ್ನೊಬ್ಬ ಮಹಾ ಅವನು ಅವನನ್ನ ಯುದ್ಧದಿಂದ ಸರಿಸ್ತಾನೆ ನಿಧಾನವಾಗಿ ಗಾಯಗೊಳಿಸಿ ಸರಿಸ್ತಾನೆ ಅವನು ಕೊಲ್ಲಿಕ್ಕಾಗಿಲ್ಲ ಯಾಕೆಂತ ಅವನು ಕೂಡ ಇಷ್ಟಾವರಣಿ ಈ ಮೃತ್ಯುಂಜಯರಲ್ಲಿ ಕೃಪನೂ ಕೂಡ ಒಬ್ಬ ಕೃಪಾಚಾರ್ಯರು ದ್ರೋಣರ ಸಂಬಂಧಿಯೇ ಕೃಪಾಚಾರ್ಯರು ಹೀಗೆ ಆ ಕೃಪಾ ಅನ್ನುವಂತಹ ಈ ವಹನಿ ಪ್ರವಾಹ ಮಹಾಪ್ರವಾಹ ಯಾವ್ದಿದೆಯೋ ಕೃಪಾಚಾರ್ಯರು ಆ ಪ್ರವಾಹವನ್ನು ನಿಧಾನವಾಗಿ ಸರಿಸಿ ಆ ದೋಣಿಯನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗ್ತಾನ ಕರಣೇನ ವೇದಾಕುಲ ಕರಣ ಅನ್ನುವಂತಹ ಈ ಇನ್ನೊಬ್ಬ ಈ ಕ್ಷೋಭೆ ಮಾಡುವಂತಹ ಅಲೆ ಯಾವ್ದಿದೆಯೋ ವೇದಾಕುಲ ಅಂದ್ರೆ ಮಹತ್ತರವಾದಂತಹ ಅಲೆ ಆ ಅಲೆಯನ್ನು ಕೂಡ ಅರ್ಜುನದ ಮೂಲಕ ಅವನು ಶಾಂತಗೊಳಿಸ್ತಾನೆ ಅದು ಬರುತ್ತೆ ಕೊನೆಯಲ್ಲಿ ಅರ್ಜುನಿಗೆ ಹೇಳ್ತಾನೆ ಈ ಚಕ್ರವನ್ನ ಎತ್ತಬೇಕಾದ್ರೆ ನೀನು ಹೊಡಿಬೇಡ ಅಂತ ಹೇಳಿ ಬೇಡ್ಕೊಳ್ತಾನೆ ಕರ್ಣ ಕರ್ಣನ ಆ ಸ್ಥಿತಿ ಬರುತ್ತೆ ಆಗ ಇವನು ಹೇಳ್ತಾನೆ ಕೃಷ್ಣ ಏನ್ ನೀನ್ ಮುಖಾಮುಖಿ ನೋಡ್ತೀಯಾ ಅವನೇನ್ ಧರ್ಮದ ಮಾತನಾಡ್ತಾನಲ್ಲ ದ್ರೌಪದಿಯನ್ನ ಅವಮಾನ ಮಾಡುವಾಗ ಅವನ ಧರ್ಮ ಎಲ್ಲಿ ಹೋಗಿತ್ತು ಒಂದೊಂದಾಗಿ ಹೇಳಿತಾನ ಇವನ ಅಧರ್ಮದ ಯಾವ ಯಾವ ಕೆಲಸಗಳಿದೆಯೋ ಅದೆಲ್ಲವನ್ನು ಹೇಳುತ್ತಾನೆ ಯಾರು ತನ್ನ ಜೀವನದುದ್ದಕ್ಕೂ ಧರ್ಮವನ್ನು ಪಾಲಿಸಿದ್ದಾನೆಯೋ ಅವನು ಮಾತ್ರ ಈ ಸಮಯದಲ್ಲಿ ಧರ್ಮದ ಮಾತನಾಡಲಿಕ್ಕೆ ಯೋಗ್ಯ ಇವನಲ್ಲ ಓದಲು ಇವನು ಕೊಲ್ಲು ಎಲ್ಲಿಗೆ ಹೋದರೆ ನಿನಗೆ ಕಷ್ಟ ಇದೆ ಅಂತ ಹೇಳಿ ಅಲ್ಲಿ ಕರ್ಣನ ಶಿರಚ್ಛೇದನೆ ಆಗುತ್ತೆ ನಂತರ ಅಶ್ವತ್ಥಾಮ ವಿಕರಣ ಘೋರ ಎರಡು ಮಹತ್ತರವಾದಂತಹ ಮೊಸಳೆಗಳು ಅಶ್ವತ್ಥಾಮ ಮತ್ತು ವಿಕರಣ ಅಶ್ವತ್ಥಾಮ ಅವನೊಂಥರ ವಿಚಿತ್ರ ಅವನು ಅವನಿಗೆ ಮೂಡ್ ಬಂದರೆ ಚೆನ್ನಾಗಿ ಯುದ್ಧ ಮಾಡ್ತಾನೆ ಇಲ್ಲೇ ಹೋದರೆ ಯುದ್ಧ ಬಂದು ಬಿಟ್ಟು ಹೊರಡೋತಾನೆ ಆ ಥರ ಮನುಷ್ಯ ಯುದ್ಧಕ್ಕಿದ್ದ ಹಾಗೆ ಕೋಪಗೊಳ್ಳುವಂಥ ಮುಂಗೋಪಿಯ ಸ್ವಭಾವ ಅಶ್ವತ್ಥ ಇನ್ನು ಹುಡುಗಾಟಿಯ ಬುದ್ಧಿ ಅವನು ನೆಚ್ಚಿಕೊಳ್ಳಿಕ್ಕಾಗುವುದಿಲ್ಲ ಆದರೆ ಮಹಾಶೂರ ಅವನು ಯಾವಾಗ ಈ ದ್ರೋಣರ ಹತ್ಯೆ ಆಗುತ್ತೆ ಅತ್ಯಂತ ಕೋಪಗೊಂಡು ಪಾಂಡವರ ಸೈನ್ಯವನ್ನು ನಾಶ ಮಾಡಬೇಕು ಅಂತ ಹೇಳಿ ನಾರಾಯಣಾಸ್ತ್ರವನ್ನು ಬಿಡ್ತಾನೆ ಈ ನಾರಾಯಣಾಸ್ತ್ರಕ್ಕೆ ಏನು ರೆಮೆಡಿ ಅಂತ ಹೇಳಿದ್ರೆ ಅದನ್ನು ಹೇಗೆ ತಪ್ಪಿಸಿಕೊಳ್ಬೇಕು ಅಂದರೆ ಅದು ಕೃಷ್ಣನಿಗೆ ಮಾತ್ರ ಗೊತ್ತು ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ನಾರಾಯಣಾಸ್ತ್ರದ ಮುಂದೆ ಬ್ರಹ್ಮಾಸ್ತ್ರವು ಕೂಡ ಏನೂ ಅಲ್ಲ ಅಂತಹ ಪರಮ ಉತ್ಕೃಷ್ಟವಾದಂತಹ ಅಸ್ತ್ರ ಅದಕ್ಕೆ ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ ಶಸ್ತ್ರವನ್ನು ಬಿಟ್ಟು ಸರೆಂಡರ್ ಆದ ತಕ್ಷಣ ಅದು ತನ್ನಿಂತಾನೇ ಉಪಶಮನವಾಗುತ್ತ ಯಾರಿಗೂ ಏನು ಮಾಡಿದೆ ಆ ಆಯುಧ ತನ್ನಿಂತಾನೇ ಉಪಶಮನವಾಗುತ್ತೆ ಇದು ಕೃಷ್ಣನಿಗೆ ಗೊತ್ತಿತ್ತು ಸೀಕ್ರೆಟ್ ಹೇಳ್ತಾನೆ ಎಲ್ಲರಿಗೂ ಎಲ್ಲರೂ ಕೂಡ ಶಸ್ತ್ರಾಗ ಮಾಡಬೇಕು ಇಂತ ಹೇಳಿದ್ರೆ ಎಲ್ಲರೂ ಸುತ್ತೋಗ್ತೀರ ನೀವು ಎಲ್ಲರೂ ಬಿಟ್ಬಿಡ್ತಾರೆ ಅದೇನು ಮಾಡಲ್ಲ ಆದರೆ ಭೀಮ ಬಿಡೋದಿಲ್ಲ ಅತ್ಯಂತ ಕೋಪದಿಂದ ಅವನು ಅಶ್ವತ್ಥಾಮನ ಪ್ರಹಾರ ಮಾಡ್ಲಿಕ್ಕೆ ಬರ್ತಾನೆ ಸರಿಯಾಗಿ ದೈಹಿಸ್ಬಿಡುತ್ತೆ ಅದು ಭೀಮನ ಕೊನೆಗೆ ಅವನು ಬುದ್ಧಿವಾದ ಹೇಳಿ ಭೀಮನನ್ನು ಶರಣಾಗತಂತೆ ಅವನು ಮಾಡಿಸಿ ಅದನ್ನು ಅವನು ಇದು ಮಾಡ್ತಾನೆ ಉಪಸಂಹಾರ ಮಾಡ್ತಾನ ನಂತರ ಕೊನೆಯಲ್ಲಿ ಅವನನ್ನ ಹೀಗೆ ಆ ಯುದ್ಧದಿಂದ ಸರಿಸ್ತಾ ಕೊನೆಯಲ್ಲಿ ಇವನೇ ಕೃಷ್ಣನೇ ಶಾಪ ಕೊಡಬೇಕಾಗಿ ಬರುತ್ತೆ ಅಶ್ವತ್ಥಾಮನಿಗೆ ಯಾಕೆಂದರೆ ಉತ್ತರೆಯ ಗರ್ಭದಲ್ಲಿರ್ತಕ್ಕಂತಹ ಆ ಪರೀಕ್ಷಿತ್ ಇನ್ನೂ ಗರ್ಭದಲ್ಲಿರುವ ಇರೋ ಇರುವಾಗ ಪಾಂಡವರ ಸರ್ವನಾಶ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಆ ಗರ್ಭಿಣಿಯ ಗರ್ಭಕ್ಕೆ ಗುರಿ ಇಟ್ಟು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾನು ಇಲ್ಲಿಯವರೆಗೆ ಬ್ರಹ್ಮಚರ್ಯದಲ್ಲಿ ನೆಲೆ ನಿಂತಿದ್ದರೆ ಆ ಒಂದು ನನ್ನ ವ್ರತದಿಂದ ಈ ಉತ್ತರೆಯ ಗರ್ಭದಲ್ಲಿ ಇರ್ತಕ್ಕಂತಹ ಆ ಶಿಶು ಬೇಕು ಅಂತ ಅದು ಜೀವಿತವಾಗುತ್ತದೆ ಸುಟ್ಟು ಹೋದಂತಹ ಗರ್ಭ ಜೀವಿತವಾಗುತ್ತೆ ಅದಕ್ಕೋಸ್ಕರ ಕೊನೆಗೆ ಅದನ್ನ ಆ ಅವರು ಹೆಸರು ಯಾಕೆ ಹಾಗೆ ಇಡ್ತಾರೆ ಅಂದ್ರೆ ಕೃಷ್ಣೆ ಪರಿರಕ್ಷಿತ ಆದ್ರಿಂದ ಅವನಿಗೆ ಪರೀಕ್ಷಿತ ಅಂತ ಹೇಳ್ತಾರೆ ಆ ಭಗವಂತನೇ ಸ್ವಯಂ ಈ ಗರ್ಭವನ್ನ ರಕ್ಷಣೆ ಮಾಡಿದ್ರಿಂದ ಆ ಮಗುವಿಗೆ ಪರೀಕ್ಷಿತ ಅನ್ನುವಂತಹ ಹೆಸರನ್ನು ಅಲ್ಲಿಡ್ತಾರೆ ಹಾಗೆ ಅಶ್ವತ್ಥಾಮ ಮತ್ತೆ ವಿಕರಣ ವಿಕರಣನನ್ನು ಕೂಡ ವಿಕರ್ಣ ಮಹಾಶೂರ ಧರ್ಮಿಷ್ಠ ಕೇವಲ ದುರ್ಯೋಧನ ತಮ್ಮ ಆಗಿದ್ದಂತಹ ಅವನು ಕೊನೆಗೆ ಭೀಮ ಅವನನ್ನು ಕೊಲ್ಲುವಾಗ ಹೇಳ್ತಾನೆ ನನಗೆ ಅತ್ಯಂತ ದುಃಖವಾಗ್ತಾ ಇದೆ ನಿನ್ನಂಥಬೇಕಲ್ಲ ಇವತ್ತು ಅಂತ ಯಾಕೆ ಅಂದ್ರೆ ದ್ರೌಪದಿಗೆ ಸಭೆಯಲ್ಲಿ ಅವಮಾನ ಮಾಡಬೇಕಾದ್ರೆ ಕೇವಲ ಆ ಇಬ್ಬರು ಮಾತ್ರ ಮಾತಾಡಿರ್ತಾರೆ ಎದುರಾಗಿ ಒಂದು ಬಿದುರ ಇನ್ನೊಂದು ವಿಕರಣ ಆಗ ಇವನು ಚೆನ್ನಾಗ ಬೈತಾನೆ ಕಾರಣ ಏನೋ ನೀನು ಶತ್ರು ಪಕ್ಷದವರಿಗೆ ಸಂಜಾಯಿಸ್ಕೊಂಡು ನೀನು ಮಾತನಾಡ್ತಾ ಇದೆಯಲ್ಲ ಧರ್ಮಿಷ್ಠರ ಅನ್ಸುತ್ತೆ ಈ ಹಾಲಿಗೆ ಈ ಹಾವಿಗೆ ಹಾಲು ಹಾಕಿ ಬೆರೆಸಿದ್ರೆ ಅದು ತನ್ನ ವಂಶವನ್ನೇ ನಿರ್ವಂಶ ಮಾಡುತ್ತೆ ಅಂತ ಅದಕ್ಕೆ ನೀನೊಬ್ನೇ ಸಾಕ್ಷಿ ನೋಡು ಈಗ ನಮ್ಮನ್ನೇ ನೀನು ಹೇಳ್ಸ್ತಾ ಇದ್ಯಾ ನಮಗೆ ಅವಮಾನ ಮಾಡ್ತಾ ಇದ್ಯಾ ಶತ್ರು ಪಕ್ಷದವ್ರನ್ನ ಅವನಿಗೆ ಸಂಜಾಯಕಿ ನೀನು ನೀಡ್ತಾ ಇದ್ಯಾ ಅಂತ ಬೈತಾನೆ ಚೆನ್ನಾಗಿ ಅಷ್ಟು ಅವಮಾಂತನಾದ್ರೂ ಕೂಡ ಅವನು ಹೇಳ್ತಾನೆ ದ್ರೌಪದಿಗೆ ಆಗ್ತಾ ಇರ್ತಕ್ಕಂಥದ್ದು ಅದು ಸರಿಯಲ್ಲ ಅಣ್ಣ ಈ ರೀತಿ ಮಾಡಬೇಡ ಅಂತ ಒಬ್ಬನೇ ಒಬ್ಬ ಆ ದುರ್ಯೋಧನ ತಮ್ಮ ಅಂದರೆ ಆದರೆ ಈ ಧಾರ್ತರಾಷ್ಟ್ರ ಎಲ್ಲರೂ ಸೇರಿ ಯುದ್ಧ ಮಾಡಬೇಕಾದ್ರಿಂದ ಅವನು ದುರ್ಯೋಧನ ಪರವಾಗಿ ಯುದ್ಧ ಮಾಡ್ತಾ ಇದ್ದ ಅವನನ್ನು ಕೂಡ ಭೀಮ ಅನ್ನುವಂತಹ ಒಬ್ಬ ಮಹಾಭಟನೆಯಿಂದ ಕೊಲ್ಲಿಸ್ತಾನೆ ದುರ್ಯೋಧನಾವರ್ತಿನಿ ಮಹಾಸ್ತುಳಿ ದುರ್ಯೋಧನ ಅಂತಕ್ಕಂಥದ್ದು ಆ ಮಹಾ ಸುಳಿಯಿಂದ ಭೀಮನ ಮೂಲಕ ಪಾರು ಮಾಡಿಸ್ತಾನೆ ಆ ಪರಮಾತ್ಮ ಶ್ರೀಕೃಷ್ಣ ಕೊನೆಯಲ್ಲಿ ಅವನ ಜನ್ಮ ರಹಸ್ಯವನ್ನು ಕೂಡ ಹೇಳಿ ಹೇಗೆ ಅವನಿಗೆ ಊರು ಭಂಗ ಮಾಡಿದಾಗ ತೊಡೆಯನ್ನ ಹೊಡೆದಾಗ ಅವನ ಕತೆ ಮುಗಿತದೆ ಅನ್ನುವಂಥ ಒಂದು ರಹಸ್ಯವನ್ನು ಕೂಡ ಹೇಳಿಕೊಟ್ಟು ಕೊನೆಗೆ ಅವನನ್ನು ಮುಗಿಸ್ತಾನೆ ಹೀಗೆ ಸೋತ್ತೀರ್ಣ ಹೀಗೆ ದಾಟಿಸಿದಂತಹ ಆ ಪಾಂಡವರನ್ನ ಈ ಕೃಷ್ಣನು ಒಬ್ಬ ಮಹಾ ಅಂಬಿಗ ಅಂತ ಇಲ್ಲಿ ಕೇಶವ ಅಂತ ಹೆಸರನ್ನು ಹಾಕಿದ್ದಾರೆ ಬೇರೆ ಯಾವ ಹೆಸರನ್ನು ಹಾಕಿಲ್ಲ ಏನಿರಹಸ್ಯ ಅಂತ ಹೇಳಿದ್ರೆ ಕಂ ಅಂದ್ರೆ ಜಲಂ ಅಂತ ಅರ್ಥ ಕಂ ಅಂದ್ರೆ ನೀರು ಅಂತ ಅರ್ಥ ಶವ ಅಂದ್ರೆ ಯಾರು ಮಲ್ಕೊಂಡಿದ್ದಾನೋ ಅವನು ಅಂತ ಯಾರು ಈ ಸಂಸಾರ ಅಂತಕ್ಕಂತಹ ಈ ನೀರಿನಲ್ಲಿ ಹಾಸು ಹೊಕ್ಕಾಗಿ ಮಲ್ಕೊಂಡಿದ್ದಾನೋ ಯೋವನಿದ್ರೆಯಲ್ಲಿದ್ದಾನೆಯೋ ಅವನೇ ಕೇಶವ ಕೆ ಅಂದ್ರೆ ನೀರಿನಲ್ಲಿ ಶವ ಅಂದ್ರೆ ಮಲ್ಕೊಂಡಿರ್ತಕ್ಕಂಥವ್ನು ಹೀಗಾಗಿ ಆ ಕೇಶವ ಒಬ್ಬನೇ ಈ ರಣನದಿಯಿಂದ ಪ್ರತಿಯೊಬ್ಬರನ್ನೂ ಕೂಡ ಕಾಪಾಡ್ತಕ್ಕಂಥನು ಅನ್ನೋದು ಇದರ ಸ್ವಾರಥ್ಯ ನಂತರ ಈ ಮಹಾಭಾರತದ स्थानी अत्य सुंदरमय वर्णिसमल गीतांधोत्नाख्यान के बोधित लोके अहर मुद भूया भारत पंकज प्रध्वसीन ಎಷ್ಟು ಸುಂದರವಾಗಿದೆ ಅಂದರೆ ಇದರ ಕಾವ್ಯದ ಕವಿ ಕಲ್ಪನೆ ಅಷ್ಟು ಸುಂದರವಾಗಿದೆ ಇದು ಮಹಾಭಾರತ ಅಂತಕ್ಕಂಥದ್ದು ಒಂದು ಕಮಲ ಅಂತೆ ಪಂಕಜ ಅಂತ ಈ ಪಂಕಜ ಅನ್ನುವುದು ಕೂಡ ತುಂಬಾ ವಿಚಿತ್ರವಾಗಿದೆ ಈ ಒಂದೊಂದು ಶಬ್ದಗಳನ್ನು ಕೂಡ ವಿವರಿಸ್ತಾ ಹೋದ್ರೆ ಅದಕ್ಕೆ ಒಂದು ಕ್ಲಾಸ್ ಬೇಕಾಗುತ್ತೆ ಅದನ್ನು ಸಾರಾಂಶವಾಗಿ ಹೇಳ್ಬೋದು ಪಂಕ ಅಂದ್ರೆ ಕೆಸರು ಕೆಸರಿನಲ್ಲಿ ಹುಟ್ಟಿದಂತಹ ಕಮಲ ಕೆಸರಿನಿಂದ ಲಿತ್ತು ಮಾಡುವುದಿಲ್ಲ ಹಾಗೆಯೇ ಈ ಮಹಾಭಾರತದಲ್ಲಿ ನಮ್ಗೆ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂಥ ಮಹಾಭಾರತ ಅಂದ್ರೆ ಏನು ಘೋರವಾದಂತಹ ಯುದ್ಧ ನಡೆದಿತ್ತು ಅಲ್ಲಿ ರಕ್ತದ ಕೆಸರೆ ತುಂಬಿಕೊಂಡಿದೆ ಆದರೂ ಕೂಡ ಆ ಕೆಸರಿನಲ್ಲೂ ಒಂದು ಅತ್ಯಂತ ಸುಂದರವಾದಂತಹ ಸುವಾಸನೆಯನ್ನು ಬೀರುವಂತಹ ಈ ಗೀತಾ ಅನ್ನುವಂತಹ ಕವಲಿದೆ ಅದನ್ನ ಈ ಭಗವಂತ ಹೇಳ್ತಾ ಇದ್ದಾನೆ ಪಾರಾಶ್ಯ ವಜ ಸರೋಜಮವನಿ ಪಾರಾಚರ್ಯ ಅಂದರೆ ಪರಾಶರನ ಸೂನು ಪಾರಾಚರ್ಯ ಅಂದರೆ ವ್ಯಾಸರು ವ್ಯಾಸರ ಮಾತು ಎಂಬಂತಹ ಸರೋಜ ಸರೋಜ ಅಂದರೆ ಇದು ಯಾವುದು ಕೊಳ ಆ ಕೊಳದಲ್ಲಿ ಅಮಲ ಅಂದರೆ ಅತ್ಯಂತ ಶುಭ್ರವಾದಂತಹ ಕೊಳೆ ಇಲ್ಲದಂತಹ ಯಾವುದೇ ದೋಷದಿಂದ ಲಿಪ್ತವಾಗಿರದಂತಹ ಗೀತಾರ್ಥ ಗಂಧೋತ್ಕಟಂ ಭಗವದ್ಗೀತಾ ಅನ್ನುವಂತಹ ಸುವಾಸನೆಯನ್ನು ಬೀರುವಂತಹ ನಾನಾಖ್ಯಾನಕ ಕೇಸರಂ ನಾನ ಆಖ್ಯಾನಕ ಕೇಸರಂ ಬೇರೆ ಬೇರೆ ಕ ಕಥೆಗಳು ಅನ್ನುವಂತಹ ಕೇಸರಗಳಿದೆ ಹೂವಿಗೆ ಯಾವ ರೀತಿ ಕೇಸರಗಳನ್ನು ನಾವು ನೋಡ್ತೇವಿಯೋ ಆ ರೀತಿ ಬೇರೆ ಬೇರೆ ಕತೆಗಳು ಮಹಾಭಾರತದಲ್ಲಿ ನಿಮಗೆ ಎಷ್ಟು ಕಥೆಗಳು ಬೇಕು ಮೊಮ್ಮಕ್ಕಳಿಗೆ ಹೇಳುವಷ್ಟು ಮರಿಮಕ್ಕಳಿಗೆ ಹೇಳುವಷ್ಟು ಅಜ್ಜ್ರಂಗಿ ಅಜ್ಜನರಿಗೆ ಹೇಳುವಷ್ಟು ತಂದೆಯರಿಗೆ ಹೇಳುವಷ್ಟು ಎಲ್ಲ ಇದೆ ಅಂದರೆ ಅಷ್ಟು ಕಥೆಗಳು ಉಪಕಥೆಗಳು ಎಲ್ಲ ನೀತಿಯಿಂದ ಕೂಡಿದಂಥವು ಅಷ್ಟಿದೆ ಕೇಸರಂ ಹರಿಕಥಾ ಸಂಬೋಧನಾ ಬೋಧಿತ ಆ ಸಾಕ್ಷಾತ್ ಭಗವಂತನೇ ಮಾತನಾಡಿದಂತಹ ಅವನ ಮಾತಿನಿಂದ ವಿಕಸಿತವಾದಂತಹ ಆ ಭಗವಂತನ ಮಾತೇ ರವಿ ಸೂರ್ಯನ ಕಿರಣ ಆ ಸೂರ್ಯನ ಕಿರಣದಿಂದ ಇದು ವಿಕಸನಗೊಂಡಿದೆ ಅರಳಿದೆ ಯಾವುದು ಈ ಭಾರತ ಅನ್ನುವಂತಹ ಕವಲ लोकेद रहरह पेपी मानम कु हूं अंतर्रे कने बेक अगर मकरदव कीरतको यार अंतर लोके लोक सज्जन षट सज्जन अतक षटू तुम्हारा स्वरस्यवा सज्जन ಸಜ್ಜಂದರು ದುರ್ಜನ್ರು ಅಲ್ಲ ಇದನ್ನ ಯಾರು ದುರ್ಜನ್ರು ಓದೋದಿಲ್ಲ ಹತ್ರಕ್ಕೆ ಬರೋದಿಲ್ಲ ಇಂತ ಹತ್ರ ಯಾಕೆ ಸ್ವಾಮಿ ನಮಗೆ ನಾವು ಬೇರೆ ಎಲ್ಗಾದ್ರೂ ಹೋಗ್ತೀವಿ ನಮ್ಮ ಸ್ಥಳ ಬೇರೆ ಇದೆ ಅಂತ ಆದ್ರೆ ಇದ್ರ ಹತ್ರಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಸಜ್ಜಂದ್ರು ಅಂತ ಅರ್ಥ ಸಜ್ಜನರು ಅದು ಎಂತಹ ಸಜ್ಜಂದ್ರು ಅಂತಂದ್ರೆ ಹೇಳಿದ್ರೆ ಷಟ್ಪದಿ ಷಟ್ಪದ ಅಂದ್ರೆ ದುಂಬಿ ಅಂತ ಅರ್ಥ ಅದು ತುಂಬಾ ಸ್ವಾರಸ್ಯವಾಗಿದೆ ಹೇಗೆ ದುಂಬಿಗೆ ಆರು ಕಾಲುಗಳಿರ್ತದೆಯೋ ಹಾಗೆಯೇ ಸಜ್ಜನರು ಕೂಡ ತಮ್ಮ ಯಾವ ಒಂದು ಆರು ಅರಿಷಡ್ ವರ್ಗ ಯಾವುದಿದೆಯೋ ಅದರಿಂದ ಮುಕ್ತರಾಗಿಲ್ಲ ಅವರು ಅದು ಇದೆ ಅವರಲ್ಲಿ ಅರಿಷಡ್ ವರ್ಗ ಇದೆ ಕಾಮಕ್ರೋಧಾದಿಗಳು ಅವರಿಂದ ಹೋಗಿಲ್ಲ ಇದೆ ಅದನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ಹೇಳಿ ಆ ಬುದ್ಧಿ ಹುಟ್ಟಿದೆಯಲ್ಲ ಅದರಿಂದ ಅವರು ಸಜ್ಜಂತ ಯಾರು ಅದನ್ನು ಅಕ್ಸೆಪ್ಟ್ ಮಾಡುವುದಿಲ್ಲವೋ ಅದೇ ದುರ್ಜಂತು ನಮ್ಮಲ್ಲಿ ವೀಕ್ನೆಸ್ ಇದೆ ಅಂತ ಹೇಳಿ ನಾವು ಅಕ್ಸೆಪ್ಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿಕ್ ಹೋದ್ರೆ ಅವರೇ ಸಜ್ಜನರು ಬೇರೆ ಯಾವ ಗುಣವೂ ಬೇಕಾಗಿಲ್ಲ ಅದು ಅದೊಂದೇ ಆ ಅಕ್ಸೆಪ್ಟೆನ್ಸ್ ಇದೆಯಲ್ಲ ಅದೇ ಆ ಷಟ್ ಪದ ಆ ದುಂಬಿ ಆ ಸಜ್ಜನರು ಪೇಪಿಯ ಮಾನ ಮುದ ಅತ್ಯಂತ ಸಂತೋಷದ ಮುದ ಅಂದ್ರೆ ಸಂತೋಷದಿಂದ ಆಮೋದಿಂದ ಪೇಪಿಯ ಮಾನ ಅಂದ್ರೆ ಮತ್ತೆ ಮತ್ತೆ ಕುಡಿಯಲು ಬಯಸಿದವರು ಅಂತ ಮತ್ತೆ ಮತ್ತೆ ಕುಡಿಯಲು ಬಯಸಿದ್ದಾರೆ ಅಂತ भूया भारत प्रध्वम पंकज कलीमल प्रध्व श्रेय मत मत कु बयसद इंत महाभारत कलीमल प्रध्विंत कलियुगद मल को तक श्रेयस्तक ಮಾನವ ಕುಲಕ್ಕೆ ಶ್ರೇಯಸ್ಸನ್ನು ನೀಡ್ತಕ್ಕಂತಹ ಇದನ್ನು ನಾನು ನಮಿಸುತ್ತೇನೆ ಅನ್ನೋದು ಇದರ ತಾತ್ಪರ್ಯ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪ ತಮಹಂ ವಂದೇ ಪರಮಾನಂದ ಮಾಧವಂ ಇದು ಕೂಡ ಆ ಪರಮಾತ್ಮನ ಸಲುವಾಗಿ ಮುಖ್ಯವಾಗಿ ಶ್ರೀಧರ ಸ್ವಾಮಿಗಳು ಇದನ್ನ ಆಗಾಗ್ಗೆ ತುಂಬ ಕೋಟ್ ಮಾಡ್ತಾರೆ ಮೂಕಂ ಕರೋತಿ ವಾಚಾಲಂ ಎಂತಹ ಮೂರ್ಖ ದಡ್ಡ ಮುಗ್ಧ ಹಾಗೂ ಮಾತನಾಡಲು ಬರದೇ ಇರತಕ್ಕಂತಹ ಎಂಥವನ್ನೂ ಕೂಡ ಆ ಮೂಕದನ್ನೂ ಕೂಡ ವಾಚಾಲ ವಾಗ್ಮಿ ಶ್ರೇಷ್ಠ ವಾಗ್ಮಿ ಅಂತೆ ಮಾಡಿಬಿಡ್ತದೆ ಹರಟೆ ಮಲ್ಲ ಅಂತಲ್ಲ ವಾಚಾಲ ಅಂದರೆ ವಾಚಾಲ ಅಂದರೆ ಇನ್ನೊಂದು ಅರ್ಥವೂ ಇದೆ ವಾಚಾಟ ಅಥವಾ ವಾಚಾಲ ಅಂದರೆ ಹರಟೆ ಮಲ್ಲಿ ಮಾಡೋದಿಲ್ಲ ಹರಟೆ ಮಲ್ಲನ್ನಾಗಿ ಮಾಡೋ ಕೆಲಸ ಅದು ಇಲ್ಲಿ ಆಯುಷ್ ಅಂತಿದೆಯಲ್ಲ ಅವ್ರು ಮಾಡ್ತಾ ಇರ್ತಾರೆ ಆಲ್ ಇಂಡಿಯಾ ಸ್ಪೀಚ್ ಅಂಡ್ ಹಿಯರಿಂಗ್ ಇದರಲ್ಲಿ ಹೆಕೆರೆ ಮಾಡ್ತಾರೆ ಮಾತನಾಡುತ್ತ ಕಲ್ಸ್ಕೊಡ್ತಾರೆ ಆದರೆ ಇಲ್ಲಿ ಭಗವಂತನಿಂದ ಯಾವನು ಅವನ ಕೃಪೆಗೆ ಒಳಗಾಗಿರ್ತಾನೋ ಅವನು ವಾಗ್ಮಿ ಅವನು ಮಾತನಾಡಿದ್ರಲ್ಲಿ ಮಂತ್ರ ಮಂತ್ರವಾಗ್ತದೆ ಅವನ ಪ್ರತಿಯೊಂದು ಮಾತು ಕೂಡ ಮಂತ್ರ ಸದಸ್ಯವಾಗ್ತದೆ ಹಾಗೆ ಪಂಗುಂ ಲಂಘಯತೆಗೆರೆ ಹೆಳವನನ್ನೂ ಕೂಡ ಅವನ ಗಿರಿಯನ್ನು ದಾಟಿಸುವಂತೆ ಮಾಡುವಂತಹ ಈ ಶಕ್ತಿ ಎತ್ ಕೃಪಾ ಯಾರ ಕೃಪೆಗೆ ಇದೆಯೋ ಅವನು ಮಾಡಬೇಕಾಗಿಲ್ಲ ಅವನ ಕೃಪೆಯೇ ಸಾಕು ತಮ್ ಅಹಂ ಒಂದೇ ಅಂತಹ ಪರಮಾನಂದ ಮಾಧವ ಪರಮ ಆನಂದವನ್ನ ಕೊಡ್ತಕ್ಕಂತಹ ಪರಮ ಆನಂದ ಸ್ವರೂಪಿಯಾದಂತಹ ಮಾ ಮಾ ಅಂದರೆ ರಮ ಅಂತ ಅರ್ಥ ಲಕ್ಷ್ಮಿಗೆ ಮಾ ಅಂತ ಹೆಸರು ಧವ ಅಂದ್ರೆ ಪತಿ ಅಂತ ಅರ್ಥ ಅಥವಾ ಪ್ರಿಯತಮ ಅಂತ ಅರ್ಥ ಲಕ್ಷ್ಮೀ ರಥಮ ಯಾರು ದೇವಿಯ ಪ್ರಿಯತಮ ಯಾರು ಯಜಮಾನ ಯಾರು ಅಂದರೆ ಮಾಧವ ಪರಮಾತ್ಮ ಇನ್ಯಾರೂ ಅಲ್ಲ ಆದ್ದರಿಂದ ಅವನಿಗೆ ಶ್ರೀಪತಿ ಎಂದು ಹೇಳಿದರು ಅಂತಹ ಮಾಧವನನ್ನು ಒಂದೇ ನಾನು ನಮಸ್ಕರಿಸುತ್ತೇನೆ ಸ್ತುತಿಸುತ್ತೇನೆ ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತಃ ುನ್ವಂತ ದಿವ್ಯೈಸ್ತವೈ ವೇದೈ ತಂಗಪದಕ್ರಮೋಪನಿಷದೈ ಗಾಯ ತಾಮಗಾ ಧ್ಯಾವಸ್ಥಿತ ಮನಸಾ ಪಶ್ಯಂತ ಯೋಗಿ ಯಾಕಂತ ವಿಧು ಸುರಸುರಗಣಾ ದೇವಾ ತಸ್ಮೈ ನಮಃ ಇದು ಭಗವಂತನ ವಿರಟ್ ಸ್ವರೂಪ ಏನಿದೆಯೋ ಆ ವಿರಸ್ವರು ಧ್ಯಾನವನ್ನು ಇಲ್ಲಿ ನಮಗೆ ಹಾಕ್ತಾ ಇದ್ದಾರೆ ವಿರಟ್ಸ್ವರೂಪ ನಾವು ನಿತ್ಯವೂ ಪೂಜೆ ಮಾಡುವಾಗ ಈ ಒಂದು ಮಂತ್ರದ ಮೇಲೆಯೂ ಕೂಡ ಧ್ಯಾನ ಮಾಡಿದ್ರೆ ಎಷ್ಟೋ ನಮ್ಮ ಸಾಧನೆಯಲ್ಲಿ ಉಳಿತಾಗ್ತದೆ ಕೇವಲ ಅರ್ಧದಲ್ಲಿ ಮಾತ್ರ ಅಂತ ನಾವು ಧ್ಯಾನ ಮಾಡಿದ್ರೆ ಅದೊಂದು ರೀತಿಯ ಉಪಯೋಗ ಆದರೆ ಆ ವಿಶ್ವರೂಪನನ್ನ ನಾವು ಧ್ಯಾನ ಮಾಡಿದ್ರೆ ನಮ್ಮ ಆ ಒಂದು ಏನಿದೆಯೋ ಮನಸ್ಸು ಕೂಡ ವಿಶಾಲವಾಗ್ತದೆ ಅಂತಹ ಆ ವಿಶ್ವರೂಪತೆಯ ಭಗವಂತನ ವಿಶ್ವರೂಪತೆಯನ್ನು ಇಲ್ಲಿ ವರ್ಣಿಸಲಾಗಿದೆ ಎಂ ಬ್ರಹ್ಮ ವರುಣ ಇಂದ್ರ ರುದ್ರ ಮರುತಹ ಮರುತಃ ದಿವ್ಯೈ ಸ್ತವೈ ಯಾರನ್ನು ಎಂ ಯಾರನ್ನು ಬ್ರಹ್ಮ ಪ್ರಜಾಪತಿಯಾದಂತಹ ಬ್ರಹ್ಮನು ವರುಣನು ಈ ಜಲಕ್ಕೆ ವರುಣನು ಇಂದ್ರ ದೇವತ ಕಡೆ ಇಂದ್ರ ಅಥವಾ ವಾಸವನನ್ನು ವಾಸವನು ರುದ್ರ ರುದ್ರನು ಮರುತಃ ಮರುದೇವತೆಗಳು ಿ ಸ್ತುನ್ವಂತಿ ಸ್ತುತಿಸುತ್ತವೆಯೋ ಸ್ತುತಿಸುತ್ತುತಿಸುತ್ತಿದ್ದಾರೆಯೋ ಹಗಲಿರುಳು ದಿವ್ಯವೈ ಎಂತಹ ಮಂತ್ರಗಳಿಂದ ಸೂತಿಸ್ತಾ ಇದ್ದಾರೆ ಅಂತ ಮುಂದೆ ಹೇಳ್ತಾ ಇದ್ದಾರೆ ವೇದೈ ದಿವ್ಯ ದಿವ್ಯವಾದಂತಹ ವೇದದಿಂದ ವೇದಗಳಿಂದ ಸುತಿಸ್ತಾ ಇದ್ದಾರೆ ಕೂಡ ಭಗವಂತನ ಸ್ತುತಿ ವೇದಕ್ಕಿಂತ ಹಿರಿದಾದಂತ ಸ್ಥಿತಿ ಭಗವಂತನಿಗೆ ಯಾವುದು ಗೊತ್ತಿಲ್ಲ ಪ್ರತಿಯೊಂದು ವೇದದ ಉದ್ದೇಶವೂ ಕೂಡ ಭಗವಂತನ ಸ್ತುತಿಯನ್ನು ಮಾಡಲಿಕ್ಕೆ ಆದ್ರಿಂದ ಹೇಳ್ತಾರೆ ಯಾರಿಗೆ ವೇದದಲ್ಲಿ ಅಧಿಕಾರವಿಲ್ಲವೋ ವೇದದ ಸಾರವಾದಂತಹ ಗಾಯತ್ರಿ ಅದನ್ನ ಉಚ್ಚರಿಸಿದ್ರೆ ಭಗವಂತನ ಸ್ತುತಿ ಆಗ್ತದೆ ಅಂತ ಯಾರಿಗೆ ಗಾಯತ್ರಿಯೂ ಕೂಡ ಗೊತ್ತಿಲ್ಲವೋ ಗಾಯತ್ರಿಯ ಸಾರವಾದಂತಹ ಓಂಕಾರ ಪ್ರಣವ ಅದನ್ನ ಧ್ಯಾನಿಸಿದರೆ ಸಾಕು ಅದು ಅತ್ಯಂತ ಉತ್ಕೃಷ್ಟವಾದಂತಹ ಭಗವಂತನ ಸ್ತುತಿ ಅಂತ ಅದಕ್ಕೋಸ್ಕರ ಅದಕ್ಕೆ ಪ್ರಾಣವ ಅಂತ ಹೇಳ್ತಾರೆ ಪ್ರಕೃಷ್ಟ ಅಥವಾ ಸ್ತುತಿ ಅಂತ ಅರ್ಥ ನೂಸ್ತುತೌ ಅಂತ ಧಾತು ಪ್ರಕೃಷ್ಟವಾದಂತಹ ಸ್ತುತಿ ಯಾವ ಸ್ತುತಿ ಇನ್ಯಾವ ಸ್ತುತಿಗಳಿಗೂ ಸಮಾನ ಸಮಾನವಾಗಲಾರದೋ ಅದೇ ಪ್ರಣವಾ ಹಾಗೆ ಅಂತಹ ದಿವ್ಯವಾದಂತಹ ವೇದದ ಸ್ತುತಿ ಮಾಡ್ತಾ ಇದ್ದಾರೆ ಇವರೆಲ್ಲ ಅದು ಎಂತಹ ವೇದ ಅಂತ ಹೇಳಿದ್ರೆ ಅಂಗ ಅದಕ್ಕೆ ಅಂಗ ಇರ್ತದೆ ಪದ ಕ್ರಮ ಉಪನಿಷತ್ ಇದರೊಂದಿಗೆ ಗಾಯಂತಿ ಹಾಡುತ್ತಾ ಹಾಡುತ್ತಾ ಇದ್ದಾರೆಯೋ ಸಾಮಗಾಹ ಯಾರು ದೂ ಬಲ್ಲುವಂಥವು ಸಾಮ ಅಂತ ಹೇಳಿದ್ರೇನು ಸಾಮ ವೇದದಲ್ಲಿ ಮುಖ್ಯವಾಗಿ ಋಗ್ವೇದದ ಮಂತ್ರಗಳನ್ನೇ ಆರಿಸಿಕೊಂಡು ಅದರಲ್ಲಿ ಸ್ತೋಬ ಅನ್ನುವಂಥ ಅಕ್ಷರಗಳನ್ನ ಮಧ್ಯೆ ಮಧ್ಯೆ ಹಾಕ್ಕೊಂಡು ಹಾಡಲಾಗುತ್ತದೆ ಏರು ಸ್ವರಗಳು ಇದೆ ಅದಕ್ಕೆ ಸ್ತೋಬ ಅಂತ ಏನು ಅಂತ ಹೇಳಿದ್ರೆ ಈಗ ನಾವು ಆಲಾಪ್ ಮಾಡೋದಿಲ್ವೇ ಹಲಾಪ್ ಮಾಡ್ತೇವೆ ಆಲಾಪ್ ಮಾಡಬೇಕಾದ್ರೆ ಅದಕ್ಕೆ ಅರ್ಥವೂ ಇದೆಯೇ ಅರ್ಥ ಇದೆ ಆ ಅಂತ ಇರುತ್ತೆ ಆ ಅಂತ ಏನೇನಿದೆಯೋ ಅದು ಸಾಮುವೇದಲ್ಲೂ ಕೂಡ ಇದೆ ಈ ನಮ್ಮ ಈ ಸಂಗೀತಕ್ಕೂ ಸಾಮವೇವೇ ಮುಖ್ಯ ಇದು ಸೋರ್ಸ್ ಹೀಗೆ ಆ ಸ್ತೋಭ ಅಕ್ಷರಗಳೊಂದಿಗೆ ಅನೇಕ ವಿಧವಾದಂತಹ ಈ ಸಾಮಗಾನವನ್ನ ಹಾಡುತ್ತಾ ಯಾರು ಯಾರನ್ನು ಸ್ತುಪಿಸುತ್ತಾರೆಯೋ ಧ್ಯಾನವಸ್ಥಿತ ತದ್ಗತೆಯ ಮನಸ ಪಶ್ಯಂತ ಎಂ ಯೋಗಿನ ಯಾರನ್ನು ಯೋಗಿಗಳು ಧ್ಯಾನ ಅವಸ್ಥಿತ ತದ್ಗತೆಯ ಮನಸ ಧ್ಯಾನದಿಂದ ಅವನ ಒಂದು ವಿಭೂತಿಯಲ್ಲೇ ಯಾರ ಮನಸ್ಸು ಯಾರ ಮನಸ್ಸುಗಳು ತನ್ಮಯತೆಯನ್ನು ಹೊಂದಿವೆಯೋ ಪರಮಾತ್ಮ ವಿಭೂತಿಯಲ್ಲೇ ಧ್ಯಾನದಲ್ಲೇ ವಿಭೂತಿಯ ಧ್ಯಾನದಲ್ಲೇ ಯಾರ ಮನಸ್ಸುಗಳು ತನ್ಮಯ ತನ್ಮಯತೆಯನ್ನು ಹೊಂದಿವೆಯೋ ಎಸ್ಸ ಅಂತಂನವಿರುಹು ಸುರಾಸುರಗಣ ದೇವಾಯ ತತ್ಮೈ ನಮ ಎಂತಹ ಆ ದೇವ ಆ ಪರಮಾತ್ಮ ಅಂತ ಹೇಳಿದ್ರೆ ಎಷ್ಟ ಅಂತಂನವಿರುಹು ಯಾರ ಅಂತವನ್ನು ಆದಿಯನ್ನು ಅಂತ್ಯವನ್ನು ಯಾರು ಅರಿಯದಾರರು ಯಾರು ಸುರ ಅಸುರಗಣ ದೇವತೆಗಳಿಗೂ ಕೂಡ ಅವ್ರಿಗೂ ಗೊತ್ತಿಲ್ಲ ಆ ಭಗವಂತನ ಯಾವಾಗ ಅವನು ಹುಟ್ಟಿದ್ದು ಅವನ ಅಂತ್ಯ ಯಾವಾಗ ಗೊತ್ತಿಲ್ಲ ಅಸುರಗಣ ಸುರ್ಯರಿಗೇ ಗೊತ್ತಿಲ್ಲ ಇನ್ನು ಅಸುರರಿಗೆ ಗೊತ್ತಾಗ ಸಾಧ್ಯವಿದೆಯೇ ಯಾಕಂದ್ರೆ ಜ್ಞಾನದಲ್ಲಿ ಸುರ್ರರಿಗಿಂತಲೂ ಅಸುರರು ಕನಿಷ್ಠ ದೇವತೆಗಳಿಗೆ ಹೆಚ್ಚು ಜ್ಞಾನ ಹಸುರರಿಗಿಲ್ಲ ಹೀಗಾಗಿ ಅವ್ರಿಗೆ ಇನ್ನೇನು ಗೊತ್ತಾಗಲಿಕ್ಕೆ ಸಾಧ್ಯ ಅದರಿಂದ ಬೇರೆ ಎಲ್ಲರೂ ನಿರಾಕರಣೆ ಮಾಡಿದಂಗಾಯ್ತು ದೇವತೆಗಳಿಗೆ ಗೊತ್ತಿಲ್ಲ ಅವರಿಗಿಂತ ಕಡಿಮೆ ಶಕ್ತಿ ಇದ್ದಂತಹ ಹಸುರರಿಗೆ ಗೊತ್ತಿಲ್ಲ ಇನ್ನು ಮನುಷ್ಯರಿಗೇನು ಗೊತ್ತಾಗುತ್ತೆ ಅಂತ ಪಿತೃಗಳಿಗೇನು ಗೊತ್ತಾಗುತ್ತೆ ಯಾರೂ ಹೇಳಿ ಸಾಧ್ಯವಿಲ್ಲ ಅಂತ ಅದಕ್ಕೆ ಆ ಬ್ರಹ್ಮಾಂಡ ಇದು ಮಾರ್ಕಂಡಿಯ ಪುರಾಣದಲ್ಲಿ ಮತ್ತು ಬ್ರಹ್ಮಾಂಡ ಪುರಾಣದಲ್ಲಿ ಮದ್ ಮಧ್ಯೆ ಈ ಭಗವಂತನ ಒಂದು ಆ ಅನಂತತೆ ಅದರ ಒಂದು ಪರಿಕಲ್ಪನೆ ನಿಮ್ಗೆ ಗೊತ್ತಾಗುತ್ತೆ ಇಡೀ ಆ ವಿಶ್ವ ಜಲಪ್ರಳಯದಲ್ಲಿ ಇದ್ದಾಗ ಆ ಆಲದ ಎಲೆಯ ಮೇಲೆ ಬಾಲ ಮುಕುಂದ ತನ್ನ ಪುಟ್ಟ ಕಾಲು ಬೆರಳನ್ನು ಬಾಯಿಯಲ್ಲಿ ಹಾಕ್ಕೊಂಡು ಇತ್ತ ಅವನು ಮುಗ್ಧವಾಗಿ ನೋಡ್ತಾ ಇರಬೇಕಾದ್ರೆ ಈ ಮಾರ್ಕಂಡೆಯ ಋಷಿಗಳು ಯಾರನ್ನ ನಾವು ಚಿರಂಜೀವಿ ಅಂತ ಹೇಳ್ತೇವ್ಯೋ ಅವರು ಕೂಡ್ತಾರೆ ಇದೇನು ಮಗು ವಿಚಿತ್ರವಾಗಿರಿಲ್ಲ ಇಡೀ ಜಲೆಯ ಜಲ ಪ್ರಳಯದಲ್ಲಿ ಈ ವಿಶ್ವವೇ ಇದ್ದೇ ಇರಬೇಕಾದ್ರೆ ಇದ್ಯಾವ ಮಗು ಅದು ಒಂದು ಯಾವುದೋ ಒಂದು ಆಲದ ಮೇಲೆ ಮೇಲೆ ತೆಗೆದುಕೊಂಡು ಬರ್ತಾ ಇದೆಯಲ್ಲ ಅಂತ ಹೇಳಿ ಅವರಿಗೆ ಆಶ್ಚರ್ಯವಾಗಿ ಆ ಒಂದು ಕುತೂಹಲದಿಂದ ಆ ಮಗುವಿನ ಬಾಯಿಯನ್ನು ಪ್ರವೇಶ ಮಾಡ್ತಾರಂಥವ್ರು ಮಾಡಿದಾಗ ನೋಡ್ತಾರೆ ಇದರ ಅಂತ್ಯ ಏನು ಆದಿ ಏನು ಅಂತ ಕಣ್ಣು ಹಿಡಿದಕ್ಕೆ ನೋಡಿದಾಗ ಅವರ ಯೋಗ ದೃಷ್ಟಿಗೆ ಅಂತಹ ಶಾರ್ಪ್ ಆದಂತಹ ಯೋಗ ದೃಷ್ಟಿಗೂ ಕೂಡ ಏನು ಒಂದಾದ ಮೇಲೆ ಒಂದು ಲೋಕಗಳು ಸಮಸ್ತ ಲೋಕಗಳು ಎಂಡೇ ಇಲ್ಲ ನಿಮ್ಮ ಈ ಹಬಲ್ಡ್ ಟೆಲಿಸ್ಕೋಪ್ ಯಾವುದಕ್ಕೂ ಇವುದಿಲ್ಲ ಅವರು ಸ್ವತಃ ಹೋಗಬೇಕು ಬಂದರು ಆ ಯೋಗ ಯೋಗ ಮಾರ್ಗದಿಂದ ಅಷ್ಟು ಹೋದರೂ ಕೂಡ ಆದಿಯೂ ಕಾಣ್ತಾ ಇಲ್ಲ ಅಂತ್ಯವೂ ಕಾಣ್ತಾ ಇಲ್ಲ ಕೊನೆಗೆ ಅವರಿಗೆ ಸೋತು ಆ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ಹೇ ಪರಮಾತ್ಮ ನನಗೆ ನಿನ್ನ ಅನಂತ್ಯವನ್ನು ನೋಡಿ ಮರಿವಾಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಹೇಳ್ಕೊಡು ಅಂತ ಆಗ ಅವನು ತನ್ನ ಉಸಿರಿನ ಮೂಲಕ ಹೊರಗಡೆ ಹಾಕ್ತಾನವನು ಹಾಗೆ ಗೊತ್ತಾಗುತ್ತೆ ಅವ್ರಿಗೇನಿದು ಅಂತ ಅವನ ಸೃಷ್ಟಿ ಏನು ಆ ಮಾಯಾ ಸೃಷ್ಟಿ ಏನು ಅಂತ ಗೊತ್ತಾಗುತ್ತೆ ಅಂತಹ ಈ ಯಾವುದು ಎಸ್ಸಿ ಅಂತನ್ನ ವಿಧು ಅಂತ್ಯವೇ ಇಲ್ಲ ಅವನು ಅಂತಹ ದೇವನನ್ನ ತಸ್ಮೈ ನಮ ಅಂತಹ ದೇವನನ್ನ ನಾವು ನಮಸ್ಕರಿಸೋದ ಇಷ್ಟಕ್ಕೆ ಮುಕ್ತಾಯ ಮಾಡೋಣ ಮುಂದಿನ ತರಗತಿಯಲ್ಲಿ ಹೇಗೆ ಈ ಗೀತೆಯನ್ನ ಬೋಧಿಸ್ಲಿಕ್ಕೆ ತಕ್ಕವನಾದಂತಹ ಆಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಹೇಗೆ ಅವನ ಜೀವನಕ್ಕೂ ಮತ್ತು ಭಗವದ್ಗೀತೆಯ ಉಪದೇಶಕ್ಕೂ ತಾಳೆ ಹೇಗಾಗುತ್ತೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಹದಿನಾರು ಒಂಬತ್ತು ತಾರೀಕು ಇದೇ ಕೆಳಗಡೆ ಹಾಲ ಓರ್ಣಮದ ಪೂರ್ಣ ಮಿದ ಪೂರ್ಣಾ ಪೂರ್ಣಮುಧ್ಯತೆ ಪೂರ್ಣತ್ಯಪೂರ್ಣ ಮಾದಾಯ ಪೂರ್ಣಮೇವಶಿಷ್ಯತೆ ಓಂ ಶಾ ಿ ಶಾಶಾತಿ ಹರಿ ಓಂ ತತ್ತ್ ಶ್ರೀಕೃಷ್ಣಾರ್ಪಣಮಸ್ತು ಆಮೇಲೆ ಇನ್ನೊಂದು ವಿಚಾರ ಏನು ಅಂತ ಹೇಳಿ ಈ ಚಿರಂಜೀವಿ ಅಥವಾ ಬೇರೆ ಯಾವುದೇ ಸಿದ್ಧಿ ಇದೆಯಲ್ಲ